ಸ್ಮರೇ ತ ಪ್ರಣಶ್ಯಂತ ಸಿದ್ಧೋರ ವೇದ ಶ್ರಪುರೇಕ್ಯ ಸಾಧಕ ಶಿಷ್ಯಾತಿವತ್ಸಲೀರೂ ನಿಭೆ ಶರ್ವಾವೃಂದಕಮೌಳಿವೃಂದಯತೆಖಂದ್ರವೃಂದೇ ಆನಂದತೀರ್ಥಾರ್್ಯಶಿ ಮಣೆಸ್ತಾ ರಣಮಿತ್ಯ ವೇದವ್ಯಾಸಗುಣಾ ವಿದ್ಯಾಧೀಶಸ ಮಾಂ ನಿರಾಶ ಗತಕ್ಲೇಶ ಕುಶಂ ಹರೇರಿಶಂ लक्ष्मी करतलाम भोज लालनीय लक्ष्मीकलायदाबुज देवता देंताचक्रवर्ति नमोस्तु गुणपूर्णा दोशून समस्त जगता मुख्य धर्मसेतवे। धर्मसेतव सदनं वाजिवदनम सत्मोदनम नमा यनुदीन बुद्धिशोधन पापभेदनमणम्य हरि मध्व गुरुशनता मती महाभारत तात्पर्य प्रकाश्यो ये राज सोहम तस्पाल वादीराजो न स्वशक्त वीणे वर्णया तत् नारायणा परिपूर्णगुणाणवाय सत्कारणाय वितताय नमो नमस्ते श्री महाभारत आचार्य मतलब प्रतिबिंब आज ಪ್ರಮಾಣ ಪ್ರಸ್ಥಾನದಲ್ಲಿ ಮೂರ್ಧನ್ಯತಮವಾದದ್ದು ಬ್ರಹ್ಮಸೂತ್ರ ಮತ್ತು ಅದರ ಮೇಲೆ ಇನ್ನೊಂದಿಲ್ಲ ಅದನ್ನು ಸ್ವಯಂ ಆಚಾರ್ಯರೇ ಹೇಳ್ತಾರೆ ಚಕ್ರೆಯ ಅನುತ್ತಮ ಶಾಸ್ತ್ರ ಅನುತ್ತಮ ಅಂದರೆ ಇದರ ಮೇಲೆ ಇನ್ನೊಂದು ಉತ್ತಮ ಇಲ್ಲ ಅಂಥ ಶಾಸ್ತ್ರವನ್ನು ನಿರ್ಮಾಣ ಮಾಡಿದರು ಅಂಥದ್ದು ಅದಕ್ಕೆ ಅದನ್ನು ಪರವಿದ್ಯಾ ಅಂತ ಕೂಡ ಅಥರ್ಮಣ ಉಪನಿಷತ್ತಿನಲ್ಲಿ ಕೂಗಿದ್ದಾರೆ ಅದು ಬ್ರಹ್ಮ ಮೀಮಾಂಸಾಶಾಸ್ತ್ರದ ಸ್ಥಾನ ಆದರೆ ಅದು ವೇದಕ್ಕಿಂತ ಬೆಗುರು ಹಾಗೆ ಪ್ರಮೇಯ ಪ್ರಸ್ಥಾನದಲ್ಲಿ ನಾವೇನನ್ನು ತಿಳಿದು ಅನುಷ್ಠಾನ ಮಾಡಬೇಕೋ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಯಾವುದನ್ನು ಅನುಸಂಧಾನಕ್ಕೆ ತರಬೇಕೋ ಅಥವಾ ಯಾವುದನ್ನು ಮೂಲ ಅಂತ ಇಟ್ಟುಕೊಂಡು नमेला व्यापारे अंत प्रमेय स्वतंत्र परतंत्र प्रमेय दिविधन प्रमेय अद प्रमेय याके अंतार प्रमाण हिंदे अंत चर्चेम प्रमाण प्रमाण प्रस्थान आदि प्रमेय प्रस्थानी हर सर्वोत्तम ರಮಾದೇವಿ ನಂತರದಲ್ಲಿ ಬರುವವಳು ಅದಾದ ಮೇಲೆ ಗುರುಶ್ರೇಷ್ಠರಾಯು ಬ್ರಹ್ಮವಾಯುಗಳು ಬರ್ತಾರೆ ಈ ಎಲ್ಲ ಪ್ರಮೇಯಗಳನ್ನೆಲ್ಲ ತಿಳಿಸಿಕೊಡ್ತಾರೆ ಅಂತಹ ಪ್ರಮೇಯ ಗ್ರಂಥಗಳ ಮಧ್ಯದಲ್ಲಿ ವೇದಕ್ಕಿಂತಲೂ ಮಿಗದಾದದ್ದು ವೇದಾದಪಿ ಪರಂಚಕ್ರೇ ಮಹಾಭಾರತ ವೇದಕ್ಕಿಂತಲೂ ಅತ್ಯಂತ ಮಿಗಲಾದದ್ದು ಮಹಾಭಾರತ सूम ऐनो कि अतिशयोग हो किाड़े अंत मत बेट्रप बरी अस्टे हेतरे कारणवू इतना कारण ईश्वर का दृष्टार्थयुक्त आचार्य तम भगवद्गीता भाष्य आदि है ಭಗವಂತನಿಗೆ ಮಾತ್ರ ದೃಷ್ಟವಾದಂತಹ ಕೆಲವು ವಿಚಾರಗಳನ್ನು ತಾನಲ್ಲಿ ಹೇಳಿದ್ದಾನೆ ಭಗವಂತನ ಬುದ್ಧಿಯಲ್ಲಿ ಏನಿದೆ ಅಂತ ಬೇರೆ ಯಾರು ಹೇಳಲಿಕ್ಕಾಗಲ್ಲ ಭಗವಂತನ ಆನಂದ ಎಷ್ಟು ಅವನ ಗುಣ ಎಷ್ಟು ಅಂತೆಲ್ಲ ಕೇಳಿದಾಗ ಒಂದು ತನಕ ನಿರೂಪಣೆ ಮಾಡಿ ವೇದ ಎತ್ತೋವಾ परमात्मेगा यद वाचो निवर्त अप्राप्य मनसा सह परमा आनंद एस्ट अंत शब्द अभिप्रायदू हेली हे भगवंत पूर्ण वर्णसली भगवत पूर्ण वर्णसली बुद्धियाेनोद अब अपार अमित ಅದು ವೇದಗಳ ಅನಂತತ್ವಕ್ಕಿಂತಲೂ ಹೆಚ್ಚಾದಂತಹ ಅನಂತತ್ವ ಆಗಿದೆ ಸಾಮಾನ್ಯವಾಗಿ ಒಮ್ಮೆನೇ ಹೇಳಿದಾಗ ಅರ್ಥ ಆಗಲ್ಲ ಕೂಡ ಅನಂತವಾದ ಬುದ್ಧಿಯಲ್ಲಿ ಏನೇನಿದೆ ಅಂತ ವೇದಗಳು ಹೇಳೋದು ಹೇಗೆ ಆ ವಿಚಾರ ನಮಗೆ ಗೊತ್ತಾಗಬೇಕಾಗಿದ್ದರೆ ಭಗವಂತನೇ ಹೇಳಬೇಕು ನನ್ನ ಬುದ್ಧಿಯಲ್ಲಿ ಇಂಥ ವಿಚಾರ ಇದೆ ಅದು ವೇದದಲ್ಲೂ ಇಲ್ಲ ವೇದದಲ್ಲೂ ಇಲ್ಲದ ಭಗವಂತನ ಬುದ್ಧಿಯಲ್ಲಿ ಮಾತ್ರ ಗೋಚರವಾಗುವ ಅಪಾರ ವಿಚಾರಗಳು ನಮಗೆ ಮಹಾಭಾರತದಲ್ಲಿ ಗೋಚರ ಆಗ್ತದೆ ಇದನ್ನೆಲ್ಲವನ್ನು ಸಂಗ್ರಹ ಮಾಡಲಿಕ್ಕೆ ಮಂತ್ರಾಲಯಗಳು ವೇದೋಕ್ತ ತದಾನುಕ್ತ ಭಾರತೋಕ್ತ ತಮ್ಮ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಈ ಮಾತನಾಡ್ತಾರೆ ಏನರಲ್ಲಿ ಹೇಳಿರುವ ಎಷ್ಟೋ ಗುಣಗಳು ಕೆಲವು ಅಲ್ಲೂ ಹೇಳಿದ್ದ ಅದು ಭಾರತದಲ್ಲಿ ಹೇಳಲ್ಪಟ್ಟಿದೆ ಅಂಥ ಭಾರತೋಕ್ತವಾದಂತಹ ಗುಣಗಳನ್ನು ಆಚಾರ್ಯರು ಚಿಂತನೆ ಮಾಡುತ್ತಾರೆ ಇದನ್ನೆಲ್ಲ ಹೇಳುವ ಪ್ರಸಂಗದಲ್ಲಿ ಈ ಮಾತನಾಡಿದ್ದಾರೆ ಅಂದರೆ ವೇದಕ್ಕಿಂತ ಹೆಚ್ಚಾಯಿತು ಯಾಕೆ ಇಂಥ ಭಾರತದ ರಚನೆಯಾಯಿತು ಅಂತ ಕೇಳಿದರೆ ಭಗವಂತ ಅತ್ಯಂತ ಕರುಣೆಯಾದ್ಯರಿಂದ ರಚನೆ ಮಾಡಿದ ಸ್ತ್ರೀಶೂತ್ರ ಇತಿಭಾರತ ವಾಖ್ಯಾಂ ಕೃಪಯಾ ಮುನಿ ನಾಮ ಕೃತ ಭಾರತ ರಚನೆ ಯಾಕೆ ಎಲ್ಲರಿಗೂ ತತ್ವಜ್ಞಾನದಿಂದಲೇ ಮೋಕ್ಷ ನಮಗೆ ಕಷ್ಟ ಬಿಡುಗಡೆ ಆಗಬೇಕಾಗಿದ್ದರೆ ಈ ಕಷ್ಟ ಬಂದಿದ್ದೆಲ್ಲ ಅಜ್ಞಾನದಿಂದ ತಿಳುವಳಿಕೆಯಿಂದ ಇರೋದ್ರಿಂದಲೇ ಮಗು ವಿಪರೀತ ಆಳ್ತಾ ಇರುತ್ತೆ ಏನೇನು ಕಾಳುತ್ತೆ ಹಠ ಮಾಡುತ್ತೆ ಸ್ವಲ್ಪ ವಯಸ್ಸಾಗ್ತಿರಲಿಕ್ಕೆ ಕಮ್ಮಿ ಆಗುತ್ತೆ ಯಾಕೆ ಏನೂ ತಿಳಿವಳಿಕೆ ಇರೋಲ್ಲ ಅದಕ್ಕೆ ಹಠಾಗಿಟಾಯಿ ಎಲ್ಲ ಜಾಸ್ತಿ ಇರುತ್ತೆ ತಿಳುವಳಿಕೆ ಹೆಚ್ಚಾಗ್ತಾ ಬಂದ ಹಾಗೆ ಈ ಹಠಾಗಿಟೆಲ್ಲ ದೋಷಗಳು ಕಮ್ಮಿ ಆಗ್ತವೆ ಹಾಗೆ ಭಗವಂತನನ್ನ ಒಳಗಡೆಯಲ್ಲಿರುವ ಬಿಂಬರೂಪವನ್ನು ನಾವು ಕಾಣದೇ ಇರುವುದರಿಂದಲೇ ಎಲ್ಲ ರೋಗ ಅವನನ್ನು ಸರಿಯಾಗಿ ತಿಳಿದರೆ ಎಲ್ಲ ರೋಗಗಳು ಎಲ್ಲ ದುಃಖ ನಾಶ ಆಗುತ್ತೆ ಇದು ನಾವು ಹೇಳೋದೆಲ್ಲ ವೇದವೇ ಹೇಳುತ್ತೆ ತಮೇವ ವಿನ್ ಅಮೃತೈಹತಿ ಮೃತ್ಯು ತೇಜತ್ ಅಮೃತ ಅಟ್ತೆ ಸರಿಯಾದ ಕ್ರಮದಿಂದಾಗಿ ತಿಳಿವಳಿಕೆಯನ್ನು ಪಡಿಕೊಂಡರೆ ಈ ಜನನಮರಣದ ಚಕ್ರವನ್ನೇ ತಪ್ಪಿಸಿಕೊಂಡು ಬಿಡಬಹುದು ವೇದ ಹೇಳ್ತಾ ಇದೆ ಅಂದಮೇಲೆ ಸರಿಯಾದ ತಿಳುವಳಿಕೆ ಮಿಥ್ಯಾಚ ತಮಃ ಜ್ಞಾನೇನ ಪರಂ ಪದ ಆಚಾರ್ಯ ತುಂಬ ಸೂಕ್ಷ್ಮವಾಗಿ ಅದೇ ಮಾತನೇ ಆಗುತ್ತೆ ತಪ್ಪು ತಪ್ಪು ತಿಳುವಳಿಕೆಗಳಿಂದಲೇ ಎಲ್ಲ ತರಹದ ದುಃಖಗಳು ಕಡೆಗೆ ತಮಸ್ಸಿನ ತನಕ ಅದೇ ಆಗುತ್ತೆ ನಾವು ಎದುರುಗಡೆಯನ್ನು ಬಿದ್ದಿರೋದನ್ನ ಒಂದು ಅಪಗ್ಗನ ದುಃಖ ತುಳುದು ಹಾವು ಅಂತೂ ತಿಳ್ಕೊಂಡು ಬಿಟ್ಟರೆ ಏನಾಗುತ್ತೆ ಏನೋದು ಹಗ್ಗ ಅಯ್ಯೋಯೋ ಹಾವು ಬಂದುಬಿಟ್ಟಿದೆ ಮನೆಯಲ್ಲಿ ಅಂತ ಗಾಬರಿ ಆಗ್ತದೆ ವಿಪರೀತ ಆದರೂ ಚಿಂತೆನೆ ಆ ಹಾವನ್ನು ತುಳಿದು ಬಿಟ್ಟು ಆ ಹಗ್ಗ ಅಂತ ತಿಳ್ಕೊಂಡು ಬಿಟ್ಟು ತಿಳುವಳಿಕೆ ಇಲ್ಲೇ ಇಲ್ಲ ಹ್ಯಾ ಹಗ್ಗ ತಾನೇ ತುಳಿದರೆ ಹಿಡಿದ ತಾನೆ ಮತ್ತೆ ಮತ್ತೆ ತುಳಿತಾ ಇದ್ದರು ಬಿಡುತ್ತಾರೆ ಕಚ್ಚತ್ತೆ ಅಂದರೆ ಅಜ್ಞಾನವೇ ಎಲ್ಲ ದುಃಖಕ್ಕೂ ಮೂಲ ತತ್ವಜ್ಞಾನ ಬಂತು ಅಂತಂದರೆ ಎಲ್ಲ ದುಃಖ ನಾಶ ಆಗುತ್ತೆ ಅದಕ್ಕೆ ತತ್ವಜ್ಞಾನವನ್ನು ಎಲ್ಲರೂ ಮನುಷ್ಯ ಸಾಮಾನ್ಯರು ಬಳಸಬೇಕು ಅದಕ್ಕೆ ಉಪಾಯ ಏನು ವೇದಾದಿಗಳು ಅಂತಂದರೆ ಎಲ್ಲರೂ ಅದನ್ನು ಅಧ್ಯಯನ ಮಾಡೋ ಹಾಗಿಲ್ಲ ಅದಕ್ಕೆ ಅಧಿಕಾಲದ ನಿರ್ಬಂಧ ಇದೆ ಹಾಗಾದ ತತ್ವಜ್ಞಾನ ನಮಗೆ ಹಾಗೆಯೇ ಅಂತ ಸಾಮಾನ್ಯ ಜೀವರು ಒದ್ದಾಡ್ತಾ ಇದ್ದಾಗ ಕೃಪಯ ಮೀನಾ ಕೃತ ಅತ್ಯಂತ ಕರುಣೆಗಳಾದಂತಹ ಯದುವ್ಯಾಸುದೇವು ಮಹಾಭಾರತವನ್ನು ರಚನೆ ಮಾಡಿದರು ಅದು ಸ್ತ್ರೀಶೂದ್ರಾದಿಗಳಿಗೋಸ್ಕರ ರಚನೆಯಾಯಿತು ಅಂತ ಅಲ್ಪಾಧಿಕಾರಿಗಳಿಗೋಸ್ಕರ ರಚನೆಯಾಯಿತು ಅಂತ ಮತ್ತೆ ಅಲ್ಪಾಧಿಕಾರಿಗಳೇ ಅದನ್ನು ಓದಬೇಕು ಅಂತ ತಿಳ್ಕೊಳ್ಬೇಕಪ್ಪ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ ಅದನ್ನ ಇಲ್ಲಿ ಬ್ರಹ್ಮ ಅಂದರೆ ಬೃಹಸ್ಪತ್ಯಾಚಾರ್ಯರು ಮಹಾಭಾರತವನ್ನ ಪೂರ್ಣ ಮಟ್ಟದಲ್ಲಿ ಬೃಹಸ್ಪತ್ಯಾಚಾರ್ಯರು ತಿಳಿಲಿಲ್ಲ ಅವರಿಗೂ ಅರ್ಥ ಆಗಲಿಲ್ಲ ಅಂತಂತಾರೆ ಅಷ್ಟಿದೆ ಇದು ಆದಿಪರ್ವದಲ್ಲೂ ಒಂದು ಚರಿತ್ರೆ ಬರುತ್ತೆ ಗಣಪತಿಯನ್ನು ಕೂಡಿಸಿಕೊಂಡು ಮೊದಲು ಚತುರ್ಮುಖ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡಿತಾರೆ. ಸ್ವಾಮಿ ನೀವು ಅವತಾರ ಮಾಡಲಿಕ್ಕೆ ಕೇಳಿದ್ದೇ ತತ್ವಜ್ಞಾನ ಕೊಡಲಿಕ್ಕೆ ಭಾರತ ಗ್ರಂಥ ರಚನೆಯಾಗಬೇಕು ಆಗಿದೆ ಬೌದ್ಧಿಕವಾಗಿ ಎಲ್ಲ ಇದೆ ಯಾರಾದರೂ ಕೂತು ಬರೀಬೇಕಷ್ಟೇ ಅಪ್ಪ ಎಲ್ಲರೂ ಕಳಿಸ್ಕೊ ಗಣಪತಿ ಬರೀತಾನೆ ಅದಕ್ಕೆ ಒಳ್ಳೆಯ ಅಧಿಕಾರಿ ಆತನನ್ನು ಕಳಿಸಲಿ ವಿದ್ಯಾದಿದೈವ ಆರಂಭ ಅಂತ ಆತನನ್ನು ಕೂತಾರೆ ಆ ಪರಮಾನುಗ್ರಹವನ್ನು ನೀವು ಮಾಡಬೇಕು ಕಳಿಸ್ಕೊಡ್ತೇನೆ ಅವನ ಕೇಳಿ ಸಲ್ಪ ಜಂಬತ್ ವರ್ಷದಂತೆ ಗಣಪತಿ ಅಕಾಲಕ್ಕೆ ವಿಘ್ನ ನಾಯಕ ನೋಡಿ ನೀವು ಸಲ ಸಲ ಸಲಸಾನ ಹೇಳಬೇಕು ನಾನು ಮೆಲ್ಸೋಹಾರ ಮಾಡಬಾರ್ದು ನೀವು ಬೇಗ ಬೇಗ ಬೇಗ ಹೇಳಬೇಕು ನಾನು ಬೇಗ ಬೇಗ ಬರ್ಕೊಂಡು ಹೋಗ್ತೇನೆ ನನಗೆ ಬರೆಯೋದ್ರಲ್ಲಿ ತುಂಬ ಚಾತುರ್ಯ ಇದೆ ಅಂತ ಹೇಳ್ಕೊಳೋದು ಹೇಗೆ ಹೀಗೆ ಅಂತ ಹೇಳ್ಕೊಡೋದು ಯದವೇ ಆಸ್ತಿಯವರು ಚಮತ್ಕಾರ ಮಾತಾಡಿದ್ರಂತೆ ಎಲ್ಲ ಅರ್ಥ ಮಾಡಿಕೊಂಡೇ ಬರೆಯಪ್ಪ ಅರ್ಥ ಮಾಡಿಕೊಳ್ಳೋದೆ ಬರಿಬೇಡ ಅಂತಂದಿ ಅಷ್ಟವು ಶ್ಲೋಕ ಸಹಸ್ರಾಣಿ ಅಷ್ಟವು ಶ್ಲೋಕ ಶತಾನಿ ಚಹ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಲ್ಲಿ ನಿಂತು ನಂತ ನನಗಿದಿಷ್ಟು ಅರ್ಥ ಆಗಿಲ್ಲ ಅಂತ ಅದನ್ನು ಸುತಾಚಾರ್ಯರು ತಿಳಿದಿದ್ದಾರೋ ಇಲ್ಲೋ ಅಂತಾರೆ ಅಂದರೆ ಎಲ್ಲರಿಗೂ ಆ ಪಕ್ಷ ಅರ್ಥವೇ ಆಗಲಿಲ್ಲ ಅಂತ ವಿಚಿತ್ರವಾದಂತಹದ್ದು ಏನೇನೋ ಅರ್ಥ ಆಗುತ್ತೆ ಸರಿಯಾಗಿ ಅರ್ಥ ಆಗೋಲ್ಲ ಅಂತರ್ಥ ಏನು ಬೇಡ ಹದಿನೆಂಟು ಸಾವಿರ ಎಷ್ಟೋ ಕೈಯಲ್ಲ ಏನೇನು ಬೇಡ ಆಗ್ತದೆ ಎಂಟು ಸಾವಿರ ಎಂಟು ಅವೆಲ್ಲ ಬೇಡ ಬರೀ ಏಳ್ನೂರು ಪದ್ಯಗಳಿರುವಂತಹ ಭಗವದ್ಗೀತೆ ಯಾರಿಗ ಅರ್ಥ ಕಲ್ಪನೆಗಳನ್ನೆಲ್ಲ ತಾವು ಹೇಳ್ತಾ ಇದ್ದಾರೆ ಹೊರತು ಅದರ ಮೇಲೆ ಹಿಂದೆ ಮುಂದೆ ವಿರೋಧ ಹಿಂದೆ ಇರುವ ಅರ್ಥವನ್ನು ಮಾಡಿ ತೋರಿಸ್ಕೊಡ್ಲಿ ನೋಡೋಣ ಇಲ್ಲ ಅದು ದೊಡ್ಡ ಕೊರತೆ ಇದೆ ಅದ್ಮೇಲೆ ಮಹಾಭಾರತ ಎಲ್ಲರಿಗೂ ಹಾಗೆಲ್ಲ ಅರ್ಥ ಆಗೋದಲ್ಲ ಅಲ್ಪಾಧಿಕಾರಿಗಳ ಕೊಟ್ಟು ಅಂತ ಅಲ್ಪಾಧಿಕಾರಿಗಳು ಮಾತ್ರ ಓದುವುದು ಅಂತ ಅಭಿಪ್ರಾಯ ಅಲ್ಲ ಉತ್ತಮೋತ್ತಮ ಅಧಿಕಾರಿಗಳು ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಎಲ್ಲರೂ ಇದನ್ನು ಅಧ್ಯಯನ ಮಾಡಬಹುದು ಸಾರ್ವಾಧಿಕಾರಿಕವಾದಂತಹ ಕ್ರಮದಲ್ಲಿ ಎಲ್ಲರೂ ಭಾರತವನ್ನು ಕೇಳಿ ತತ್ವಜ್ಞಾನವನ್ನು ಪಡೀಬೇಕು ಅದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇಷ್ಟು ಮಾತ್ರ ಕೇಳಿದ್ದೀವಿ ನಾವು ಮಹಾಭಾರತ ಅಲ್ಲಿ ಮಹತ್ವನೂ ಇದೆ ಭಾರತ ಇದೆ ವಿಷಯದಿಂದ ಮಹತ್ವ ಇದೆ ಗ್ರಂಥದ ಭಾರ ಆ ತೂಕವನ್ನು ನೋಡಿದಾಗ ಅಂದರೆ ತುಂಬ ದೊಡ್ಡ ಕೃತಿ ಒಟ್ಟಾರೆ ರಚನೆಯಾಗಿದ್ದು ಅರವತ್ತು ಲಕ್ಷ ಶ್ಲೋಕಗಳು ಮನುಷ್ಯಮಾನಕ್ಕೆ ಅಷ್ಟೆಲ್ಲ ಕೊಡಲಿಲ್ಲ ಅಯ್ಯ ಕೊಟ್ಟಿರೋ ಒಂದು ಲಕ್ಷ ಶ್ಲೋಕನೇ ನಮ್ಮ ಹೇಳೋದು ಜೀವನದಲ್ಲಿ ಒಂದಾವರ್ತಿ ಹೇಳೋದು ಕೇಳೋದು ಬಹಳ ಕಷ್ಟ ಇದೆ ಆದಮೇಲೆ ಆಗೋಲ್ಲ ಬಹಳ ಕಷ್ಟ ಇದ್ದು ಅದಕ್ಕೇ ಒಂದು ಲಕ್ಷ ಶ್ಲೋಕ ಸಂದರ್ಭ ಮಾತ್ರ ಭೂಮಂಡಲಕ್ಕೆ ಕೊಟ್ಟು ವೈಶಂಪಾಯನು ಜನ್ಮೇಡಿಯ ರಾಜರಿಗೆ ಅದರಲ್ಲೂ ಕೂಡ ಅವರ ಪ್ರಸಂಗ ವಿಶೇಷ ಸರ್ಪಸತ್ರವನ್ನು ಮಾಡ್ತಾ ಇದ್ದಾಗ ಅವಿಚಾರಿಕ ಯಾಗವನ್ನು ಮಾಡಬಾರದು ಅಂತ ಅದನ್ನು ತಡೆದು ದ್ವೇಷದಿಂದಲೂ ಅಸೂಯೆಯಿಂದಲೂ ಕಾಮನೆಗಳಿಂದಲೂ ಸಾರ್ಥಕರಾದವರು ಯಾಗಯಜ್ಞತೆಗಳನ್ನು ಮಾಡಬಾರದುಪ್ಪ ಅದೇನೇ ಮಾಡಿದವೂ ಅದು ಭಗವತ್ಪ್ರೀತಿಕರವಾಗಿರಬೇಕಷ್ಟೇ ಅದರ ಉದ್ದೇಶದಿಂದ ಮಾಡಿದರೆ ಸಾರ್ಥಕ ಬೇರೆ ರೀತಿಯಲ್ಲಿ ಮಾಡಬಾರದು ಅಂತ ಅದನ್ನು ತೋರಿಸಿಕೊಟ್ಟು ನಿಲ್ಲಿಸ್ತಾನೆ ತಡೀತಾನೆ ಅದನ್ನು ತಡೆದಾಗ ಹಾಗ ನಾನು ಏನು ಮಾಡಲಿ ಇದಕ್ಕೆ ತಪ್ಪು ಮಾಡಿದ್ದೇನೆ ಪ್ರಾಯಶಿತ್ತ ಏನು ಮಾಡಿಕೊಳ್ಳಿ ನನ್ನ ತತ್ವಜ್ಞಾನಕ್ಕೆ ಸಾಧನೆ ಯಾವುದು ಎಷ್ಟೋ ನೋವಿದೆ ಅದಕ್ಕೆಲ್ಲ ಉಪಶಾಮಕವಾದಂತಹ ವಿಚಾರಧಾರೆ ಯಾವುದು ಈಗ ನಾನಾಮುಖ ಪ್ರಶ್ನೆ ಕೇಳಿದಾಗ ನಮ್ಮ ಶಿಷ್ಯನಿದ್ದಾರೆ ವೈಶಪ್ಪ ಎನರು ಒಮ್ಮೆ ಕಳಿಸ್ಕೊಡ್ತೇನಪ್ಪ ಜನವೇರ್ಯ ಇದನ್ನು ಕೇಳು ಪರಮಾನುಗ್ರಹ ಮಾಡಿದ್ದಾರೆ ಇದನ್ನು ಬೃಹತ್ ಕಥಾ ಅಂತ ಮುಂದೆ ಹೋಗಿದ್ದಾರೆ ದೊಡ್ಡ ಕಥೆ ಇದನ್ನು ಕೇಳಿಕೊಂಡು ಬಂದದ್ದಂತಹ ಸಾಕ್ಷಾತ್ ಸೂತಾಚಾರ್ಯರು ಶಬರಕಾದಿ ಇಪ್ಪತ್ತಾರು ಸಾವಿರ ಮಹಾಮುನಿಗಳ ಎದುರುಗಡಿಯಲ್ಲಿ ಕೂತು ಇದನ್ನು ವರ್ಣನೆ ಮಾಡಿದ್ದಾರೆ ಈಗ ಸಂವಾದ ಕ್ರಮದಿಂದಾಗಿ ಅದು ನಮ್ಮ ನಿಮ್ಮ ತನಕ ಅದು ಬೆಳೆದುಕೊಂಡು ಆದರೆ ಮಹಾಭಾರತ ಇದೆ ಇದ್ದು ಮಾತ್ರಕ್ಕೆ ಅರ್ಥ ಆಗುತ್ತಾ ಇಷ್ಟು ವಿಚಿತ್ರರಾಗಿತ್ತು ಅಂದರೆ ಆಚಾರ್ಯರು ಅದರ ಅಪ್ಪಣೆಯನ್ನು ಹೊತ್ತು ಬರೀಲಿಕ್ಕೆ ಅಂತ ಹೊರಡ್ತಾರೆ ಅದರ ಅರ್ಥ ನಿರ್ಣಯ ಆಗಬೇಕು ಅಂತ प्रसंग ऐन आचार्यर मुझे विवरतर द्वितीयाध्याय क्वचि ग्रंथान प्रक्षिपंति क्वचिदानपी कुरियु क्वचिच्च व्यसदिन्था भागि हाक यारगू हेदेगी सारे तमगेनो बेस कड़ेले गीचे हक ನಿನ್ನೆನೂ ಒಂದು ಅಂತಹ ಪ್ರಸಂಗ ಬಂದಿತ್ತು ನೆನ್ನೆ ಭೀಷ್ಮಾಚಾರ್ಯರ ಮತ್ತು ಪರಶುರಾಮ ದೇವರ ಸಂವಾದದಲ್ಲಿ ಅಂಥದ್ದೊಂದು ಪ್ರಸಂಗ ನೋಡಿದ್ವಿ ಅಲ್ಲ ಭೀಷ್ಮಾಚಾರ್ಯರು ಬಹಳ ಸೌಜನ್ಯದಿಂದ ಬೇಡಿಕೊಳ್ತಾ ಇದ್ದಾರೆ ಮಾಡಿದ್ದು ಒಂದು ತಪ್ಪು ಅಂತಂದರೆ ಗುರುಗಳ ಮಾತು ಕೇಳದೇ ಇದ್ದಿತ್ತು ಅದು ಬಿಟ್ಟರೆ ಬೇರೆ ಅಪರಾಧ ಇಲ್ಲ ಅಲ್ಲಿ ಏನೋ ಅವಾಚ್ಯ ಶಬ್ದಗಳಲ್ಲೆಲ್ಲ ಬೈತಾ ಇರೋದು ಇನ್ನೇನೇನೇನೇನೋ ಕಲ್ಯಾವೇಷ ಭರಿತರೂ ಮಾತಾಡದಂತೆ ಮಾತಾಡೋದು ಇವೆಲ್ಲ ಆ ವಾಕ್ಯಗಳಲ್ಲಿ ಕಾಣುತ್ತೆ ಇವತ್ತಿನ ಭಾರತದಲ್ಲಿ ಕೆಲವು ಪಾಠಗಳಲ್ಲಿ ಕಾಣುತ್ತೆ ಒಂದು ಪಾಠ ಇದ್ದಂತೆ ಇನ್ನೊಂದಿಲ್ಲ ಅದನ್ನೆಲ್ಲ ಕ್ರಿಟಿಕಲ್ ಅಡಿಷನ್ ಅಂತ ಮಾಡಲಿಕ್ಕೆ ಅಂತ ಹೊರಟು ಭಂಡಾರಕರ್ ಯೂನಿವರ್ಸಿಟಿ ಪುಣೆಯಲ್ಲಿ ಪುಣ್ಯಪತ್ತನದಲ್ಲಿ ಕಡೆಗೆ ಎಷ್ಟಾಯಿತು ಇಪ್ಪತ್ತೆಂಟು ಮೂವತ್ತು ವಾಲಿ ವಾಕ್ಯ ಬಿಡ್ತು ಏನೋ ಒಂದು ಶಬ್ದಕ್ಕೆ ಆಖ್ಯಾನ ಮಾಡಬೇಕು ಅದನ್ನು ನೋಡಬೇಕು ಅಂತ ಹೊಟ್ಟರೆ ಒಂದು ಇಪ್ಪತ್ತು ಶಬ್ದ ಒಂದೊಂದು ಪಾಠದಲ್ಲಿ ಒಂದೊಂದು ಶಬ್ದ ಈ ಕಾಲಕ್ಕಲ್ಲ ಆಚಾರ್ಯರ ಕಾಲಕ್ಕ ಹಾಗಾಗಿತ್ತಂತೆ ಅದರಲ್ಲಿ ತುಂಬ ದೊಡ್ಡ ದುರಂತ ಅಂತಂದರೆ ಮೊದಲನೇ ಮಂಗಳಾನುಷ್ಠಾನ ಪದ್ಯನೇ ಇಲ್ಲ ಮಂಗಳಾನುಷ್ಠಾನದ ಪದ್ಯನೇ ಕಿತ್ತಾಗಿದ್ದಾರೆ ಅಂತಂದರೆ ಮಂಗಳಾನುಷ್ಠಾನ ಪದ್ಯಕ್ಕೆ ತುಂಬ ಮಹತ್ವ ಇದೆ ಭಾಗವತದಲ್ಲಿ ಸತ್ಯಂ ಪರಂ ಧೀಮಿ ನಾವು ಪ್ರತಿಜ್ಞೆ ಕೇಳೋದೇ ಅಲ್ಲಿ ಜನ್ಮ ಆದ್ಯ ಮುಂದೆ ಈ ಶಾಸ್ತ್ರದ ಈ ಗ್ರಂಥದ ಗುರಿ ಏನು ಅಂತ ತಿಳಿಸಿಕೊಡೋದೇ ಪ್ರತಿಜ್ಞೆ ಮಾಡುವಂತಹ ಮೊದಲನೇ ಮಂಗಳಾನುಷ್ಠಾನದ ಪದ್ಯ ಅದೇ ಇಲ್ಲ ಅಂತಾದರೆ ಅದನ್ನು ಕೆಡಿಸಬೇಕು ಅಂತ ಕೆಲವರ ಅಂತಾ ದುಸ್ಸಾಹಸ ಎಲ್ಲ ಮಾಡಿಟ್ಟಿದ್ರು ಆ ಕಾಲಕ್ಕೆ ಇದೆಲ್ಲ ನಾನಾ ತರಹದ ಅವ್ಯವಸ್ಥೆಗಳನ್ನೆಲ್ಲ ನೋಡಿ ತತ್ವಜ್ಞಾನಪ್ರದರಾಗಿಯೇ ಬಂದಿದ್ದಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ವೇದವ್ಯಾಸದೇವರು ಬ್ರಹ್ಮಸೂತ್ರ ಭಾಷ್ಯವನ್ನೆಲ್ಲ ಕಂಡು ಪರಮಾನಂದವನ್ನು ತೋರಿಸಿಕೊಳ್ತಾ ಆ ಕಾಲಕ್ಕೆ ಪರಾಶರ್ಯ ಪರತತ್ವ ಪ್ರಸಿದ್ಧ ತಾತ್ಪರ್ಯಾಂ ಪರಮ ನೀಕ್ಷ ಮನ್ಯಮ ನೀವೊಬ್ಬರೇ ಧನ್ಯರು ನಾವು ಹೇಳಿದ ಕೆಲಸವನ್ನು ಪೂರ್ಣ ಅದಕ್ಕೆ ಅವರನ್ನ ಭಗವತ್ಕಾರ್ಯ ಸಾಧಕ ಅಂತಾರೆ ಬ್ರಹ್ಮಸೂತ್ರಕ್ಕೆ ಈ ಕ್ರಮದಲ್ಲಿ ಕವೇ ಶ್ರುತಿಸ್ಮೃತಿ ಸುಮತೇನ ಯೋಜೆಯ ಕವೇ ಶ್ರುತಿಸ್ಮೃತಿ ಆದೇಶ ಕೊಟ್ಟಿದ್ದರು ಅದ್ಭುತವಾದ ಚೌಕಟ್ಟಿನಲ್ಲಿ ಅದನ್ನು ಯೋಜನೆ ಮಾಡಿಕೊಂಡು ಹೋಗುತ್ತೆ ಅವು ಭಗವತ್ ಪ್ರೀತಿಕರವಾಗಿತ್ತು ಬೇರೆಯವ್ರಿಗೆ ಅರ್ಥ ಆಗೋದೆ ಹೇಗೆ ಮತ್ತು ಪಂಡಿತಾಚಾರ್ಯ ಪ್ರವೃತ್ತಿಗಳು ನಮಗೆ ಇನ್ನೂ ಇದರಿಂದ ಅರ್ಥ ಆಗೋಲ್ಲ ಅದನ್ನು ನಿಮ್ಮ ಗಾಂಭೀರ್ಯ ದೇವತೆಗಳ ಅರ್ಥ ಮಾಡಿಕೊಳ್ತಾರೆ ವ್ಯಕ್ತ ತರ್ಕತ ತಿಮ್ಮಕೂರು ಅಂತ ಮತ್ತೆ ಕೇಳಿದಾಗ ಅನುವ್ಯಾಖ್ಯಾನವನ್ನು ಭಾಷ್ಯವನ್ನು ಅಣುಭಾಷ್ಯ ಅಂತ ಹೋಗ್ತಾರೆ ಅಲ್ಲಿರುವ ನ್ಯಾಯಗಳನ್ನು ಮಾತ್ರ ತೆಕ್ಕೊಡಬೇಕು ಅಂತ ನ್ಯಾಯ ವಿವರಣೆನ ಅಥವಾ ಸಂನ್ಯಾಯ ವಿವೃತಿ ಎಂದು ಕೊಡ್ತಾರ ಇವುಗಳನ್ನೆಲ್ಲ ಸೂತ್ರ ಪ್ರಸ್ಥಾನದ ಮೇಲೆ ನಾಲ್ಕು ಕೃತಿಗಳನ್ನು ಕೊಟ್ಟು ನಮ್ಮ ಬುದ್ಧಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ಒಂದೇ ರೀತಿಯಲ್ಲಿ ಹೇಳಿಕೊಟ್ಟರೆ ಅಕ್ಷರ ಬರೋಲ್ಲ ಮೊದಲು ಬರಡು ತುಂಬ ಬರೀಬೇಕು ಆಮೇಲೆ ಚಿಕ್ಕದಾಗಿ ಬರಿಬಿ ದೊಡ್ಡದಾಗಿ ಚಿಕ್ಕದಾಗಿ ಹೀಗೆಲ್ಲ ಹೇಳಿಕೊಟ್ರೆ ಹಾಗೇನಾಗುತ್ತೆ ಬುದ್ಧಿಯಲ್ಲಿ ನಿಲ್ಲುತ್ತೆ ಎಲ್ಲ ಸ್ತರಹಗಳು ಅರ್ಥ ಆಗ್ತವೆ ಹಾಗೆ ಪರಮಾನುಗ್ರಹ ಮಾಡಿದ್ದ ಕಣ್ಣು ವೇದವ್ಯಾಸು ಪ್ರಮಾಣ ಪ್ರಸ್ಥಾನಕ್ಕೆ ಒಳ್ಳೆಯ ವ್ಯಾಖ್ಯಾನ ಕೊಟ್ಟರಪ್ಪ ಪ್ರಮೇಯ ಪ್ರಸ್ಥಾನಕ್ಕೂ ಅದೇ ರೀತಿಯಲ್ಲೇ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಮಹಾಭಾರತಕ್ಕೂ ವ್ಯಾಖ್ಯಾನವನ್ನು ಮಾಡಿಕೊಳ್ಳಬೇಕು ಒಬ್ಬೊಬ್ಬರಿಗೂ ನನ್ನ ಅನಿಸುತ್ತೆ ಯಾವ್ದು ಸರಿನೋ ಯಾವ ತಪ್ಪು ಯಾವ ಪಾತ್ರ ಪ್ರಧಾನ ಅಂತ ಒಂದು ಕಥೆಯಲ್ಲೇ ಕಥೆಯಲ್ಲಿ ಯಾವ ಪಾತ್ರ ಹೆಚ್ಚು ಯಾವ ಪಾತ್ರಕ್ಕೆ ಹೇಳಿ ನೋಡೋಣ ಗೊತ್ತೇ ಆಗೋದು ಅದು ಹಾಗಾಗ್ತಾ ಇತ್ತಂತೆ ಈ ಅಕ್ಬರ್ ಬೀರ್ಬಲ್ ಕಾಲಕ್ಕೆ ಅಂತ ಕೂಡ ಅಂತಾರದು ಈ ಅವರ ಹೆಸರು ಬೀರ್ಬಲ್ ಅಲ್ಲ ಬೀರಬಲ ಶಾಸ್ತ್ರಿ ಅಂತ ಬ್ರಾಹ್ಮಣ ಅಕ್ಬರನ ಹತ್ರ ಇದ್ದವನು ಅಂತ ಕೇಳ್ತೇವೆ ನಾವು ಐತಿಹಾಸಿಕವಾಗಿ ಪ್ರಗೀತೊಂದು ಐತಿಹ್ಯವನಂತೂ ಹೇಳ್ತಾರೆ ಸಂಜೆ ಆಯಿತು ಅಂದರೆ ಮನೆಗೂಡೋಗ್ತಿತ್ತು ಶಾಸ್ತ್ರಿ ಸಂಜೆ ಆಯಿತು ಅಂತಂದರೆ ನಾಲ್ಕು ನಾಲ್ಕೂವರೆ ಹತ್ತಿಗೆ ಮನೆಗೆ ಓಡೋಗಿ ಬಿಡಬೇಕು ನಾವು ಹೋಗಬೇಕು ಹೋಗಬೇಕು ಏನು ಕೆಲಸ ಇದ್ದರೂ ರಾಜಕಾರ ನಿಲ್ಲಿಸ್ ಹೋಗ್ತಿದ್ದಂತ ಬಹಳ ಕುತೂಹಲ ಯಾವ ಅಕ್ಬರಿಗೆ ಯಾಕೆ ಅದು ಯಾಕೆ ಆ ರೀತಿಯಲ್ಲಿ ಓಡೋಗ್ತೀವಿ ಏನಾಗಬೇಕು ನಿನಗೆ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲೆಲ್ಲ ಕುರಾಣ ಅಂತ ಹೇಳ್ತಾ ಇರೋದು ಕುರಾಣ ನಮ್ಮಲ್ಲಿ ಪುರಾಣ ಇದೆ ಅಂತ ನಮ್ಮಲ್ಲಿ ಕುರಾಣ ನಮ್ಮಲ್ಲಿ ಪುರಾಣ ನಮ್ಮಲ್ಲಿ ಹೊತ್ತಿಗೆ ಪುರಾಣ ಹೇಳಿಸ್ತಾರೆ ನಿಜವಾದ ಸಮಯ ಇದ್ದೇನೆ ಮಕ್ಕಳನ್ನು ಆಟಕ್ಕೆ ಅಂತ ಬಿಡ್ತಾರಲ್ಲ ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಆ ಹೊತ್ತಿಗೆ ಐದುವರೆ ಆರರ ತನಕ ಕೇಳಬೇಕು ನಾಲ್ಕೂವರೆಯಿಂದ ಐದುವರೆ ಸರಿಯಾದ ಸಮಯ ಅದಕ್ಕೆ ಅದಾದ ಮೇಲೆ ಆನ್ಮಿಕ ಸಾಯಂಕಾಲದ ಸಂಧ್ಯಾವಂಗನಾದಿಗಳು ಅರ್ಘ್ಯಪ್ರದಾನ ಆಮೇಲೆ ಮತ್ತೆ ಔಪಾಸನಾದಿಗಳು ಅಗ್ನಿಹೋತ್ರದ ಆಹುತಿ ನಾವು ಮಧು ಅದನ್ನು ಕೇಳ್ತೇವೆ ಅದೇ ಈಗ ಆಹುತಿ ಪ್ರದಾನ ಆದಿಗಳನ್ನು ಮಾಡ್ತಾ ಇದ್ರು ಆ ಕ್ರಮದಲ್ಲಿ ತಾನು ನೋಡ್ತಿದ್ದೆ ಆ ಏನು ಹೇಳ್ತಾರೆ ನಿಮ್ಮಲ್ಲಿ ಏನಿದೆ ಅಂತಾದ್ಯ ಏನಿದೆ ಇತಿಹಾಸ ನಿಮ್ಮಲ್ಲಿ ಏನು ಮಹತ್ವ ಇದೆ ಹೇಳಲೇಬೇಕು ಅಂತ ಹಠ ಹಿಡಿದ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಬೇರೆ ಕಥೆ ಕುತ್ಕೊಂಡು ಅಲ್ಲ ಕೇಳ್ದ ಪಾಂಡವರು ಹೊಂತಿದ್ದಾರೆ ಕಬರವರು ಹೊಂತಿದ್ದಾರೆ ಒಂದೇ ವಂಶದಲ್ಲಿ ಹುಟ್ಟಿ ಬಂದರು ದಾಯಾದಿಗಳು ಅವರಿಗೆ ಅವನೊಬ್ಬ ರಾಜ ಕ್ಷತ್ರಿಯ ಬೇರೆ ಇದು ಕ್ಷತ್ರಿಯರ ಚರಿತ್ರೆ ಎಲ್ಲ ಕೂತ್ಕೊಂಡು ಕೇಳ್ದ ಏನೇನಿತ್ತು ಅಸ್ತ್ರಗಳು ಶಸ್ತ್ರಗಳು ಆ ಭಾರತದ ನಿರೂಪಣೆಯ ಶೈಯಲ್ಲಿ ಅವರೇನು ತಿಳ್ಕೊಂಡಿದ್ದರು ಆ ಕಾಲಕ್ಕೆ ಅದನ್ನೆಲ್ಲ ಹೇಳ್ತಾ ಹೋದ ಎಲ್ಲ ಕೇಳ್ದು ಎಷ್ಟೋ ಬೇಕಾಷ್ಟು ವರ್ಷಗಳ ಕಟ್ಟಲೆ ಕೇಳಿದಾನು ಅದನ್ನೆಲ್ಲ ಚರಿತ್ರೆಯನ್ನು ಎಲ್ಲೋ ಹೋಗ್ತೇನೆ ನನ್ನ ಮುಂದೆನೇ ಹೇಳೋಣ ಎಲ್ಲ ಕೂತ್ಕೊಂಡು ಕೇಳಿದ ಕೇಳಾದ ಮೇಲೆ ಅವನಿಗೆ ವೀರಮಲೆ ಶಾಸ್ತ್ರಿಗೆ ಒಂದು ಸ್ವಲ್ಪ ಕುತೂಹಲ ಹಾ ಎಲ್ಲ ಕೇಳಿದೆಯಲ್ಲ ನಿನ್ನ ಅನಿಸಿಕೆ ನಿನ್ನ ಅಭಿಪ್ರಾಯ ಭಾರತ ಎಲ್ಲ ಕೇಳಿದೆ ನಿನಗೇನು ಅನ್ಸತ್ತೆ ಅಂದ ನನಗೆ ಒಂದು ಮೂರು ಪಾತ್ರ ತುಂಬ ಹಿಡಿಸಿತು ಇಡೀ ನಿಮ್ಮ ಚರಿತ್ರೆಯಲ್ಲೇ ಇತಿಹಾಸದಲ್ಲೇನೆ ನನಗೆ ಮೂರು ಪಾತ್ರ ಮನ್ ಪಸಂದ ಹೋಗ್ತು ನನಗೆ ಭಾರಿ ಮನಸ್ಸಿಗೆ ಖುಷಿಯನ್ನು ತಂತು ಯಾರು ಅಂತ ಕೇಳಿದ್ದಕ್ಕೆ ಅವನು ಅವಂದೇ ಭಾಷೆಯಲ್ಲೇ ವಿವರಣೆ ಕೊಟ್ಟದ್ದು ಅಂತ ಇತಿಹಾಸ ಹೇಳ್ತಾರೆ ಏಕ ಬುಡ್ಡ ಒಬ್ಬರ ಬಗ್ಗೆ ಹೇಳಿದ್ದು ಏಕ ಬುಡ್ಡ ಏಕ ಚೋಕ್ರ ಕೆಟ್ಟ ಶಬ್ದ ಬಳಕೆ ಮಾಡಿಬಿಡ್ತಾರೆ ಏಕ ಮಾದರಿ ಛೋತ್ ಅವನು ಅವನು ಕೆಟ್ಟ ಶಬ್ದ ಬಳಕೆ ಮಾಡ್ತಾನೆ ಆದರೆ ಅಲ್ಲಿ ಈ ಮೂರು ಪಾತ್ರ ಅಂತಂತಾನೆ ಬುಡ್ಡ ಅಂತಂದ್ರೆ ಭೀಷ್ಮಾಚಾರ್ಯರು ಅದ್ಭುತವಾದ ಪಾತ್ರ ಭೀಷ್ಮಾಚಾರ್ಯರು ಅಂತಂದರೆ ತನ್ನ ತಂದೆಗೋಸ್ಕರವಾಗಿ ಎಲ್ಲ ಅರ್ಹತೆ ಪೂರ್ಣವಾಗಿದ್ದರೂ ಕೂಡ ಕೇವಲ ತಂದೆ ಸಂತೋಷಕ್ಕೋಸ್ಕರವಾಗಿ ಮದುವೆ ಆಗೋಲ್ಲ ನಾನು ರಾಜನಾಗೋಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆಲ್ಲ ಕಡೆ ತನಕ ಉಳಿಸ್ಕೊಳ್ತ ಕಡೇ ತನಕ ಒಬ್ಬ ದೊಡ್ಡ ಪೋಷಕ ನಾಯಕನಾಗಿ ಉಳ್ಕೊಂಡ್ಬಿಡ್ತಾರಲ್ಲ ಅವರಲ್ಲಿದ್ದಂತಹ ಕಾರುಣ್ಯನು ತತ್ವಜ್ಞಾನ ಸಾಯುವಾಗ ಕೂಡ ಅಪಾರ ತಾತ್ವಿಕ ವಿಚಾರಗಳನ್ನು ಶತ್ರುಗಳಂತ ನೋಡದೆ ಮೊಮ್ಮಕ್ಕಳಿಗೆ ಉಪದೇಶ ಮಾಡ್ತಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನೆಲ್ಲ ಮನವರಿಕೆ ಮಾಡಿಕೊಡ್ತಾ ವಿಚಿತ್ರವಾದ ಕ್ರಮದಲ್ಲಿ ಮರಣ ಹೊಂದಿದ ಒಬ್ಬ ಧೀರ ವ್ಯಕ್ತಿ ಕೇಳದೆ ಯಾರ ತಾನೇ ಮನಸ್ಸು ಸೋಲುವಲ್ಲ ಅಂತಹ ಅದ್ಭುತ ಚರಿತ್ರೆ ಕರ್ಣದಂತವನು ಸೂತವಿದ್ದಾನೆ ಭೀಷ್ಮಚಾರನ ಅಪಾರ ದ್ವೇಷ ಮಾಡ್ತಾ ಇತ್ತು ಆ ಮುದುಕ ಬದುಕಿರೋ ತನಕ ನಾ ಅಂತ ಇತ್ತು ಅಂದರೆ ಯಾವಾಗ ಹತ್ತನೇ ದಿವಸದಲ್ಲಿ ಅವರು ಶರಶೈಯಲ್ಲಿ ಬೀಳ್ತಾರೆ ಬಿಕ್ಕಿ ಬಿಕ್ಕಿ ಅಳತಾನೊಬ್ಬ ವೀರ ಅಯ್ಯೇನು ದೊಡ್ಡದಲ್ಲ ಅವರಲ್ಲಿ ಯುದ್ಧದಲ್ಲಿ ಹೊಡೆದು ಅತ್ಯಂತ ಸಹಜ ಅವರಿಗೆ ಅಂಥದ್ದು ವಿಶ್ವಾಚಾರ್ಯರನ್ನ ಕಳ್ಕೊಂಡೇ ಅಂತ ಅಳ್ತಾನೆ ಗುರು ಕರೆದು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರಾಗ ಅಲ್ಲಿ ಒಂದು ದಿವಸ ಪ್ರೀತಿಯಿಂದ ಮಾತಾಡಿಸಿರಲ್ಲ ಆಗ ಮಾತ್ರ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರು ಅವೆಲ್ಲ ಪಾತ್ರ ಕೇಳಿದರೆ ಯಾರಿಗಾದರೂ ಅವರಲ್ಲಿ ಆ ಪಾತ್ರದಲ್ಲಿ ಮನಸ್ಸುರುತ್ತೆ ಅದೊಂದನ್ನು ತೋರಿಸಿದಂತೆ ಇನ್ನು ಏಕ ಚೋಕ್ರ ಏನು ಆ ಕಾರಣಕ್ಕೆ ಬೇರೆ ಬೇರೆ ವೀರರು ಕೂಡ ಯಾರು ಪ್ರವೇಶ ಮಾಡದೇ ಇದ್ದಾಗ ಯಾರು ನುಗ್ಗಬೇಕು ಪದ್ಮವ್ಯೂಹವನ್ನ ಅಂತ ವಿಚಾರ ಮಾಡ್ತಾ ಇದ್ದಾಗ ಒಳಗೆ ನುಗ್ಗಿ ತಾನೊಬ್ಬ ಆರು ಜನ ರಥಿಕರ ಜೊತೆಯಲ್ಲಿ ಒಬ್ಬ ಸಣಸಾಡ್ತಾ ಅವರಿಗೆಲ್ಲ ಗಾಬರಿ ಉಂಟು ಮಾಡಿ ಮುಂದೆ ಇವನ್ನ ಹೀಗೆ ಉಳಿಸ್ಬಿಟ್ರೆ ನಾವೆಲ್ಲ ಸತ್ತು ಹೋಗ್ತೇವೆ ಅಂತ ಗಾಬರಿಯಾಗಿ ಹಿಂದೆ ಮುಂದೆ ನಿಂತುಕೊಂಡು ಹೊಡೆದು ಅವನನ್ನು ನಿರಾವುಧವನ್ನಾಗಿ ಮಾಡಿತೇನು ಅವನ ಜೊತೆಯಲ್ಲಿ ಮೋಸದ ಯುದ್ಧ ಶುರು ಮಾಡಿಬಿಟ್ಟು ಅಷ್ಟು ಗಾಬರಿ ಉಂಟು ಮಾಡಿಬಿಟ್ಟನಲ್ಲ ಹದಿನಾರು ವರ್ಷದ ಹುಡುಗ ಆಗಿನ್ನೂ ಮದುವೆ ಆಗಿ ಮೂರು ತಿಂಗಳಾಗಿದೆ ಅಷ್ಟೆ ಗರ್ಭವತಿ ಉತ್ತರಾದೇವಿ ಆಗಿನ್ನೂ ಚಿಕ್ಕವಳಿಯನ್ನು ಗರ್ಭವತಿ ಆ ಹೊತ್ತಗೂ ಒಳಗೆ ಹುಡುಕಿ ತನ್ನ ಪ್ರಾಣಾರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂತ ತನ್ನ ಶರೀರ ತ್ಯಾಗ ಮಾಡಿದ ಅಂತ ಕೇಳಿದರೆ ಇವತ್ತೂ ಅಭಿಮನ್ಯುವಿನಂಥ ವೀರ ಇಲ್ಲ ಅಂತ ಪ್ರತಿಯೊಬ್ಬರ ಹೃದಯದಲ್ಲಿ ಅವತ್ತಲ್ಲಿ ಮೃತನಾದ ಅಷ್ಟೇ ಆದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಉಳ್ಕೊಂಬುತ್ತಾರೆ ಅವರ ಅದ್ಭುತ ಕೀರ್ತಿ ಅಚ್ಚೋಕರ ಚಿಕ್ಕ ಹುಡುಗ ಅವನ ಆ ರೀತಿಯಲ್ಲಿ ತೋರಿಸ್ತಾ ಇನ್ನೊಂದು ಕೃಷ್ಣನನ್ನು ಕೆಟ್ಟ ಮಾತನಾಡುತ್ತಂತೆ ಯಾಕೆ ಅಂತಂದರೆ ಅದು ಕೆಟ್ಟದಾಗನಬೇಕು ಅಂತಲ್ಲ ಈ ಕೆಲವರು ಉತ್ತರ ಕರ್ನಾಟಕದ ಭಾಷೆ ಆಗಿದ್ದಾರೆ ಉತ್ತರ ಕರ್ನಾಟಕ ಗೊತ್ತಿದ್ದರೆ ಉತ್ತರ ಕರ್ನಾಟಕದವರು ಹಾಗೆಲ್ಲ ಮಾತಾಡ್ತಾರೆ ಅದನ್ನು ಮಾತಾಡಿದಾಗ ಹೇಗಂತಾರೆ ಅದನ್ನೆಲ್ಲ ಸ್ವಲ್ಪ ಕೆಟ್ಟ ಶಬ್ದ ಬಳಕೆ ಮಾಡಿಯೇ ಅವರು ಭಾಳ ಒಳ್ಳೆಯವರಿದ್ದರೂ ಕೂಡ ಭಾಳ ಸಂತೋಷ ಆಗಿದ್ರೆ ಅವ್ರು ಸ್ವಲ್ಪ ಅದೇ ಥರ ಶಬ್ದ ಪ್ರಯೋಗ ಮಾಡಿ ಅದನ್ನು ತೋರಿಸ್ಕೊಳ್ತಾನೆ ಎಲ್ಲ ಅವರು ಓಂಕಾರ ಇದ್ದಂಗೆ ಅಂತ ಗೊತ್ತಾರೆ ಅವರು ಅಂದರೆ ಆ ರೀತಿಯಲ್ಲಿ ಅವ್ರು ಆಡೋದು ಅದನ್ನು ಕಾರಣ ಎಲ್ಲಿ ನೋಡಿದ್ರು ಎಲ್ಲಿಂದ ಎಲ್ಲಿ ನೋಡಿದ್ರು ಅಕಿಷ್ಟ ಪಾತ್ರನೇ ಕಾಣುತ್ತಲ್ಲ ಎಲ್ಲದರ ಹಿಂದೆ ಆ ಕಷ್ಟ ಪಾತ್ರ ಬರೀ ಪಾರ್ಕೋಲ್ ಇಟ್ಕೊಂಡವನ ಅಷ್ಟೇ ಆದರೆ ಅವ್ರು ನಡೆಸಿರತಕ್ಕಂತಹ ಆ ಯುದ್ಧ ಕ್ರಮ ಪೂರ್ಣ ಅದರ ಸೂತ್ರ ದಾಳಿತಾನೆ ಇದೆಲ್ಲ ನೋಡಿ ಅಕ್ಬರಿ ಹೀಗೆ ಮಾತಾಡಿದ್ದಂತೆ ಅದೇ ಅವ್ರಿಗೆ ಏನು ಸರಿಯಾದ ಚರಿತ್ರೆ ಕೇಳಿದ್ರು ಏನು ಕೇಳಿದ್ರು ಒಬ್ಬೊಬ್ಬರಿಗೆ ಮನಸ್ಸಿಗೆ ಒಂದೊಂದು ಪಾತ್ರ ಹಿಡಿಸುತ್ತೆ ಕೆಲವರಿಗೆ ಕರ್ಣನ ಪಾತ್ರ ಕೆಲವರಿಗೆ ದುರ್ಯೋಧನನು ಕೂಡ ನಾಯಕನಂತೆ ಕಂಡಿತ್ತಿದೆ ಅದರಂತೆ ಇನ್ನು ದ್ರೋಣಾಚಾರ್ಯರು ಕೆಲವರಿಗೆ ಅಶ್ವತ್ಥಾಮಾಚಾರ್ಯರು ಕೆಲವರಿಗೆ ಅಶ್ವತ್ಥಾಮಾಚಾರ್ಯದ್ದು ಅಂತಹದ್ದೊಂದು ಪ್ರಸಂಗ ಬಂದಿದೆ ಅಶ್ವತ್ಥಾಮಾಚಾರ್ಯರೆಲ್ಲ ಉದ್ಯೋಗ ಪುರ್ವದ ಕಡೆ ಭಾಗದಲ್ಲಿ ಬರುತ್ತೆ ಎಲ್ಲರೂ ಕೇಳ್ತಾ ಬರ್ತಾರೆ ನೀವು ಪಾಂಡವರ ಸೇನೆಯನ್ನು ನೀವೇ ನಿಂತರೆ ಎಷ್ಟು ದಿವಸ ಬೇಕಾಗುತ್ತೆ ನಮಗೆ ಪೂರ್ಣ ನಾಶ ಮಾಡಲಿಕ್ಕೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ನಮಗೆ ಒಂದೊಂದು ತಿಂಗಳು ಬೇಕು ಅಂತ ಹೇಳ್ಕೊತ ಬರ್ತಾರೆ ಅವನ್ನ ಬೇರೆ ಇವರಿಗೆಲ್ಲ ಕೇಳಿದಾಗ ಕೃಪಾಚಾರ್ಯ ನನಗೆ ಎರಡು ತಿಂಗಳು ಬೇಕಾಗತ್ತೆ ಅಂತ ಅಶ್ವತ್ಥಾಮಾಚಾರ್ಯ ಕೇಳ್ತಾರೋ ಪ್ರಳಯಕಾಲದ ಹೋದರು ಅವ್ರನ್ನ ಕೇಳಿದ್ದಕ್ಕೆ ಅವರೇ ನನಗೆ ಬೇಕು ನನಗೆ ಹತ್ತು ದಿವಸ ಸಾಕು ನಾನೇನಾದ್ರು ನಿಂತರೆ ಹತ್ತು ದಿವಸ ಸಾಕು ಎಲ್ಲ ಉರುಳಿಸ್ಬಿಡ್ತೇನೆ ನಿಜವಾದ ಶಕ್ತಿ ಅವರ ಸಾಮರ್ಥ್ಯ ಕರೋಣ ಸ್ವಲ್ಪ ಅವರ ಮೇಲೆ ಕೊಚ್ಚಿಕೊಂಡು ಇಲ್ಲದೆ ಇರೋದನ್ನು ಹೇಳಿಕೊಂಡು ನಮ್ಗೆ ಐದೇ ದಿವಸ ಸಾಕು ಅಂತ ಹೇಳ್ತಾನೆ ಚೆನ್ನಾಗಿ ಬಯಸ್ಕೊಳ್ತಾನೆ ಭೀಷ್ಮಾಚಾರ್ಯ ಕೈಯಲ್ಲಿ ಆ ಕಾಲಿಗೆ ನೀವು ಒಂದು ಮುಂದೆ ನಿಂತ್ಕೊಂಡು ಸಾಕು ಯುದ್ಧ ಮಾಡೋದ್ರಲ್ಲಿ ನಿಂತು ಸಾಕು ಸುಮ್ಮನೆ ಎಂಥಾರ್ಥ ಮಾತಾಡಿದ್ದೀಯಾ ಎಲ್ಲ ಕಡೆಗಳು ಪಲಾಯನ ಮಾಡಲು ಬೈಚ್ಬಿಡ್ತಾನೆ ಆದರೆ ಮಾತಿನಲ್ಲಿ ಆಡುವಾಗ ಅಶ್ವತ್ಥಾಮಾಚಾರ್ಯರ ನಿಜ ಸಾಮರ್ಥ್ಯ ಎಷ್ಟು ಅಂತಂದರೆ ಹತ್ತು ದಿವಸದಲ್ಲಿ ಇಡೀ ಪಾಂಡವರ ಸೇನೆಯನ್ನು ನಾಶ ಮಾಡಿಬಿಡ್ತೇನೆ ಅಷ್ಟೇ ಅಧಿಕಾರಿಗಳು ನಿಜವಾಗ್ಲೂ ಅಂತಹ ಸಾಮರ್ಥ್ಯ ಇದ್ದವರು ಅಲ್ಲಿ ಕೃಷ್ಣದೇವರನ್ನಾಗಿಸೇವರು ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ ಆದರೆ ಅವರ ಲೆಕ್ಕಾಚಾರ ಆಗಿತ್ತು ವಿರಾಟ ಹಾಗೆ ಹೊಡೆದು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಪಾತ್ರಗಳ ಆ ರೀತಿಯಲ್ಲಿ ತಮ್ಮ ಅಭೂಚಿಗೆ ಪಾತ್ರ ಆಗುತ್ತೆ ಅಂತಹ ಇಡೀ ಮಹಾಭಾರತದಲ್ಲಿ ನಾವು ಅದರ ಗುರಿ ಏನು ಅಂತ ತಿಳಿಯೋದು ಹೇಗೆ ಪ್ರತಿ ಪ್ರಕರಣದಲ್ಲಿ ಅಲ್ಲಿ ಯಾರು ಮುಖ್ಯ ನಾಯಕ ಯಾರ ಉಪನಾಯಕ ಯಾರಲ್ಲ ಅರ್ಜುನ ಭಾರಿ ಹೆಚ್ಚು ಅಂತಾರೆ ಅರ್ಜುನ ಹೆಚ್ಚು ಅಂದರೆ ಹಾಗಾಗಿ ಎಲ್ಲರೂ ಅರ್ಜುನನನ್ನು ಸಮಾಶರಣೆ ಮಾಡಬೇಕು ಅರ್ಜುನನು ಕೂಡ ತಲೆ ಕೆಟ್ಟು ಇದೆಲ್ಲ ಆಗೋಲ್ಲ ಯುದ್ಧಾಗಲ್ಲ ಬೇಡ ಸ್ವಾಮಿ ಅಂತ ಮಾತಾಡಿದ್ದು ಹತ್ತಿದ್ದು ಇಂಥದ್ದೆಲ್ಲ ಪ್ರಸಂಗ ಬಂದಿದೆ ದೌರ್ಬಲ್ಯಗಳು ಕಾಣ್ತವೆ ಇಲ್ಲ ಧರ್ಮರಾಜರು ಅಂತಂದರೆ ಯುದ್ಧ ಇಲ್ಲ ಆದಮೇಲೆ ಅವರು ಅಳತಾಕುತ್ತಿದ್ದಾರೆ ಎಷ್ಟೋ ದೌರ್ಬಲ್ಯಗಳು ಅವರಲ್ಲೇ ಕಾಣ್ತವೆ ಇಲ್ಲಿ ಬೇರೆ ಬೇರೆ ಯಾರನ್ನೇ ತಗೊಂಡರೂ ಕೂಡ ಇಲ್ಲ ನಾಯಕರು ಯಾರು ಗೊತ್ತಾಗೋಲ್ಲ ಕೃಷ್ಣ ಪರಮಾತ್ಮರನ್ನು ತಗೊಂಡ್ರೆ ಅವ ಯುದ್ಧಗಿದ್ದ ಮಾಡಲಿಲ್ಲ ಸುಮ್ಮನೆ ಅವರ ಜೊತೆ ಸಹಾಯಕರಿಂದ ಅವರಷ್ಟೇ ಉಪದೇಶಾದಿಗಳನ್ನೆಲ್ಲ ಮಾಡಿದ್ದಾನೆ ಇನ್ನು ವಿಪರೀತ ಅಂತನಿಸುತ್ತೆ ಕೃಷ್ಣನ ಪಾತ್ರವನ್ನ ನೋಡಿದಾಗ ನಾವು ನಾವೇ ಹೊಡೆದಾಡಿಕೊಂಡು ಸಾಯೋದರಲ್ಲಿ ಏನು ಅರ್ಥ ಇದೆ ಕೃಷ್ಣ ನಮ್ಮ ಹಿರಿಯರನ್ನು ನಾವೇ ಕೊಂದು ಹಾಕಿಬಿಟ್ರೆ ನಾಳೆ ನಮಗೆ ಧರ್ಮಬೋಧನೆ ಮಾಡುವವರು ಯಾರು ಇದು ಸರಿ ಇದು ತಪ್ಪು ಅಂತ ಹೇಳುವ ಹಿರಿಯರನ್ನೇ ಕೊಂದುಬಿಟ್ಟ ಮೇಲೆ ಸರಿತಪ್ಪುಗಳನ್ನು ತಿಳಿಸಿಕೊಡೋರು ಯಾರು ಅದರಿಂದ ಅಂಥ ಇಂಥ ಬೇಡ ಬರೀ ರಾಜ್ಯಕ್ಕೋಸ್ಕರವಾಗಿ ಯುದ್ಧ ಮಾಡ್ತಾರೆ ಯಾರಾದರೂ ಭೈಕ್ಷಮೀಹ ಲೋಕೆ ಇದಕ್ಕಿಂತ ಭಿಕ್ಷ ಹೇಳೋದಾದರೂ ಸರಿ ಇಂತಹ ಜ್ಞಾತಿ ಬದೇ ಬೇಡ ಅಂತ ಎಷ್ಟೋ ಕೇಳಿಕೊಂಡ್ರು ಕೃಷ್ಣ ಹೇಳಿದ್ದೇನು ಇಲ್ಲೆ ಇಲ್ಲೇ ಯುದ್ಧ ಮಾಡಲೇಬೇಕು ಸ್ವಲ್ಪ ಸಮಾಜದ ದೃಷ್ಟಿಯಿಂದ ವಿಶಾಲವಾದ ದೃಷ್ಟಿಯಿಂದ ನೋಡು ಇವತ್ತು ಯೇಸುಕ್ರಿಸ್ತ ಅಥವಾ ಬುದ್ಧ ಬೇರೆ ಬೇರೆ ಸಮಾಜದಲ್ಲಿ ಯಾರನ್ನ ಅವರ ದೈವ ಅಂತನೋ ಅಥವಾ ದೊಡ್ಡ ಸ್ಥಾನದಲ್ಲಿ ಯಾರಿಟ್ಟುಕೊಂಡಿದ್ದಾರೆ ಅವರೆಲ್ಲ ನೋಡಿ ಯಾರಾದರೂ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾರ ಬೇರೆ ಯಾವ ಪಂಗಡದಲ್ಲೂ ಹಿಂಸೆಯನ್ನು ಪ್ರಚೋದನೆ ಮಾಡೋರು ಎಲ್ಲೂ ಕಾಣ ಹೊಡಿರಿ ಒಡೀರಿ ಕಡೀರಿ ಅಂತನ್ನುವರನ್ನ ಇವತ್ತು ಮಹಮ್ಮದಿಯರನ್ನ ನಾವೆಲ್ಲ ಯಾಕೆ ಬೇಷ ಮಾಡುತ್ತೇವೆ ನಮ್ಮೆಲ್ಲರಿಗೂ ತುಂಬ ಬೇಸರ ಇದೆ ಅವರ ಮೇಲೆ ಯಾಕೆ ಕಂಡು ಕಂಡು ಹೊಡೆಯೋದು ಅಮಾಯಕರನ್ನೆಲ್ಲ ಕೊಂದು ಬಿಡೋದು ಧರ್ಮದ ಹೆಸರಿನಲ್ಲಿ ಅಮಾಯಕರಿಗೆ ಹಿಂಸೆ ಕೊಡ್ತಾರೆ ಅಂತ ಅವರ ಮೇಲೆ ಎಲ್ಲರಿಗೂ ದ್ವೇಷ ಇದೆ ಸಮಾಜದಲ್ಲಿ ಎಲ್ಲರೂ ಕೂಡ ಅವರನ್ನ ದ್ವೇಷ ಯಾಕೆ ಅಮಾಯಕರನ್ನು ಹಿಂಸಿಸ್ತಾರೆ ಅಂತ ಕೃಷ್ಣವಾಡಿದ್ದೇನು ಹೊಡಿ ಬಡಿ ಕೊಲ್ಲು ಅವರನ್ನೆಲ್ಲ ವಿಶ್ವಾಚಾರ್ಯರು ಕೃಷ್ಣನಿಗೆ ಪೂಜೆಯೇ ಮಾಡಬಾರದು ಅಂತ ಕೂತಿದ್ದವರನ್ನ ತಡೆದು ಅವನಿಗೆ ಮೊದಲು ಪೂಜೆ ಸಲ್ಲಿಸಬೇಕು ಅಂತ ಸ್ಥಾಪನೆ ಮಾಡಿದಂತಹ ದೊಡ್ಡ ಹಿರಿಯರು ಅಂಥವರನ್ನು ಹೊಡಿ ಎದುರುಗಡೆ ನಿಲ್ಲಿಸಿ ಹೊಡೆಸ್ತಾನೆ ತಾನೇ ಹೇಳ್ತಾನೆ ಕರ್ಣ ನೀನು ಬಂದುಬಿಡು ಎಲ್ಲ ನೀನು ಕಾಲಿಗೆ ಬೀಳುತ್ತಾನೆ ನಿನ್ನ ಕಮಿತಯ್ಯ ನೀನು ಅಣ್ಣ ನಿನಗೆ ಎಲ್ಲ ರಾಜ್ಯ ಕೊಡಿಸ್ತೇನೆ ವಾ ನಿಮ್ಮ ಮಾತು ಕೇಳಲಿಲ್ಲ ಅಂತ ಅರ್ಜುನ ಅವನ ತಲೆ ಹೊಡಿ ಹೊಡೆಸ್ತಾನೆ ಅವ್ನು ಮೋಸ ಮಾಡಿ ಬೇರೆಯವರು ಬೆಕ್ಕಷ್ಟು ಮೋಸ ಮಾಡಿರಲಿ ತಾನು ಮೋಸ ಮಾಡಬಾರ್ದಲ್ವಾ ತಾ ಕೆಳಗೆ ರಥದಿಂದ ಇಳಿದಾಗ ಕರ್ಣನನ್ನು ಹೊಡೆಸಿ ಕೊಲ್ಲಿಸ್ತಾನೆ ಚಕ್ರ ಮುಚ್ಚಿಟ್ಟು ಜಯದ್ರಥನನ್ನು ಕೊಲ್ಲಿಸ್ತಾನೆ ಇಬ್ಬನ ದೇವರ ಪಾತ್ರ ಅಂತನಬಹುದ ನಾಯಕ ಅಂತನಬಹುದಾ ನಾಯಕ ಅಲ್ಲ ಖಳನಾಯಕನಿಗೇನು ಬೇಕೋ ಆ ಎಲ್ಲ ಗುಣಗಳಿದ್ದಾವೆ ಪಿತೂರಿ ಮಾಡಿ ಒಟ್ಟಾರೆ ನಡೆಸಿದ್ದೇನು ಈ ಕೃಷ್ಣ ಒಬ್ಬ ಸರಿಯಾಗಿ ನಡ್ಕೊಂಡು ಅವರಿಬ್ಬರಿಗೂ ಕೂಡ ಏನಾರ ಸಂಧಿಯನ್ನು ತಂದಿದ್ದರೆ ಎಷ್ಟು ಚೆನ್ನಾಗಿರ್ಬೋದು ಉತ್ತಮ ಕಋಷಿಗಳು ಎಷ್ಟೋ ದಿವಸ ಆಗಿ ಹೋಗಿರುತ್ತೆ ಸಮಾಧಿಯಲ್ಲಿ ಕೂತರಿದ್ದಾರೆ ಅವರು ಸಮಾಧಿಗೆ ಕೂಡುವ ಮುನ್ನ ಕೃಷ್ಣ ಪರಮಾತ್ಮ ದಾರಿಯಲ್ಲಿ ಹೋಗ್ತಿರ್ತಾರೆ ಸಂದಿಗೋಸ್ಕರ ಹೋಗ್ತಾ ಇದ್ದೇನೆ ಅಂತ ಹೇಳಿರ್ತಾರೆ ಅವರು ಸಮಾಧಿ ವ್ಯವಸ್ಥೆ ಕುತ್ಕೊಂಡು ಬಿಡ್ತಾರೆ ಆಮೇಲೆ ಹೋಗುತ್ತೆ ಪ್ರಾಯ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳು ಕಳೆದು ಹೋಗ್ತವೆ ಎಲ್ಲ ಆದಮೇಲೆ ಸಮಾಧಿ ವ್ಯವಸ್ಥೆ ಹೇಳ್ತಾರೆ ಎದ್ದಾಗ ಮತ್ತೆ ಕೇಳ್ತಾರೆ ಕೃಷ್ಣ ಏನಾಯಿತು ಇಲ್ಲ ಎಲ್ಲ ಸತ್ ಅಂತ ಎಲ್ಲ ಹೋದರು ಪಾಂಡವರು ರಾಜ್ಯ ಆಳ್ತಾ ಇದ್ದಾನೆ ಕವರಲ್ಲಿ ಓ ಅಂತ ಸಿಟ್ಟಿಗೆತ್ತು ಬಿಡ್ತಾರೆ ಶಾಪ್ ಆಗ್ತೇನೆ ಅಂತೂ ಹೊರಡ್ತಾರೆ ಆ ಕಾಲಕ್ಕೆ ಅಂದರೆ ಅದರಲ್ಲಿ ನಾವು ಕಾಣಬಹುದಾದದ್ದು ಆಯುಷ್ವರೂಪ ತೋರಿಸ್ತಾನೆ ಕೃಷ್ಣ ಯಾರು ಬುದ್ಧಿ ಮಾತಾಡ್ತಾ ಇದ್ದೀರಿ ಎಂದು ಗದರ ಸ್ನಾನೇ ಮಾಡಿದರೆ ಸುಮ್ಮನಾಗಿ ಆದರೆ ಅವ್ರು ಕೇಳಿದ್ದರಲ್ಲಿ ತಪ್ಪಿದೆಯಾ ಇವತ್ತಿನ ಬುದ್ಧಿಜೀವಿಗಳೇನಾರ ನಮ್ಮನ್ನು ಆಕ್ರಮಣ ಮಾಡಿದರೆ ನೀವು ಕೃಷ್ಣ ದೇವರು ದೇವರು ಅಂತೀರಿ ಯುದ್ಧಕ್ಕೋಸ್ಕರವಾಗಿ ಹಿಂಸಾಚಾರಕ್ಕೆ ಅಂತ ಪ್ರೇರಣೆ ಮಾಡಿದ ಗ್ರಂಥ ನಿಮ್ಮ ಭಗವದ್ಗೀತೆ ಹಿಂಸಾಚಾರವನ್ನು ಪ್ರೇರಣೆ ಮಾಡಿದ ಗ್ರಂಥ ಒಂದು ಧರ್ಮಗ್ರಂಥ ಅದೀತ मनकुल के मनुष्य हितव तंदीता ग्रंथ यारीति प्रश्न केद ना उत्तर कोई अद्विदावत बेरब प्रश्न केद सकान आचार्य जवाबदारी होने को पाराशर्य परतत्व प्रसिद्ध तात्पर्य परम भारत ಮೇಲ್ನೋಟಕ್ಕೆ ಏನೇನೋ ಮಾತುಗಳು ಕಾಣ್ತಾವೆ ಆದರೆ ಒಳಗಡೆಯಲ್ಲಿ ಅದೇ ಅಭಿಪ್ರಾಯ ಇರೋಲ್ಲ ಅಭಿಪ್ರಾಯ ಬೇರೆ ಇರುತ್ತೆ ಅದನ್ನೇ ತಾತ್ಪರ್ಯ ಅಂತ ಕೂಗ್ತಾರೆ ಅವಾಗ ಸ್ವಲ್ಪ ಜಗಳ ಬೀಳುತ್ತೆ ಇಲ್ಲಿ ಇಲ್ಲಿ ತಾತ್ಪರ್ಯ ಇದೆ ಇಲ್ಲಿ ತಾತ್ಪರ್ಯ ಇದೆ ಅಂತ ಸ್ವಲ್ಪ ಬೇರೆ ಬೇರೆ ಕಡೆಯಲ್ಲಿ ಜಗಳ ಬೀಳುವ ಪ್ರಸಂಗ ಬಂದರೆ ನಿರ್ಣಯ ತಗೊಳ್ಳೋರು ಬರಬೇಕಾಗುತ್ತೆ ನ್ಯಾಯಾಧೀಶ ಅಂತ ಕೂಕ್ತಾರಲ್ಲ ಇಬ್ಬರು ಲಾಯರು ಕೂಡ ಅವರು ಅವರವರ ವಕೀಲರು ನಂಬಿರ್ತಾರೆ ನಾವು ಹೇಳಿದ್ದೆ ಸರಿ ನಾವು ಹೇಳಿದ್ದೆ ಸರಿ ಅಂತ ವಾದಿ ಪ್ರತಿವಾದಿಗಳು ಆದರೆ ನಿರ್ಣಯ ಕೊಡೋರು ಬರಬೇಕಲ್ಲ ಹಾಗೆ ಜಗತ್ತಿನ ಅನೇಕ ಸಂಶಯಗಳಿಗೆ ಪ್ರಶ್ನೆಗಳಿಗೆ ಅಪೂರ್ವ ಪಕ್ಷಗಳಿಗೆಲ್ಲ ನಿರ್ಣಯವನ್ನು ಕೊಟ್ಟು ಇದೇ ಸರಿ ಇದು ಅಲ್ಲ ಅಂತ ಒಟ್ಟಾರೆ ಇಡೀ ಕಥಾನಕವನ್ನು ನಿರ್ಣಯಿಸಿಕೊಡುವ ಜವಾಬ್ದಾರಿ ಯಾರೂ ಬರಲಿಲ್ಲ ಇಷ್ಟು ವಿಚಿತ್ರ ಅಂದರೆ ಮಹಾಭಾರತ ರಚನೆಯಾಗಿ ಈಗಾಗಲೇ ಪ್ರಾಯ ಆರು ಸಾವಿರ ವರ್ಷಗಳಷ್ಟು ಕಳೆದಿದೆ ಹತ್ತಿರ ಆರು ಸಾವಿರ ವರ್ಷ ಆಗಿದೆ ಕಲಿಯುಗ ಶುರುವಾಗಿಯೇ ಐದು ಸಾವಿರದ ನೂರ ಹತ್ತೊಂಬತ್ತು ಅಥವಾ ನೂರ ವರ್ಷ ಈಗ ನಾಲ್ಕು ದುರ್ಯೋಧನ ಪತನಗೊಂಡ ಕಾಲ ಅದಕ್ಕೆ ಮುಂಚೆ ಪಾಂಡವರು ಹುಟ್ಟೋದಕ್ಕೆ ಮುಂಚೆ ಧೃತರಾಷ್ಟ್ರಾದಿಗಳೇನು ಹುಟ್ಟು ಅವರಿಗಿಂತ ಆರುನೂರು ವರ್ಷ ಮುಂಚೆ ವಿಜಯವಾಸನೆಯವರು ದುತರಾಷ್ಟ್ರಾದಿಗಳು ಹುಟ್ಟುವ ಆರುನೂರು ವರ್ಷದ ಮುನ್ನ ಮಹಾಭಾರತ ಗ್ರಂಥದ ರಚನೆಯಾಗ ಪ್ರಾಯ ಆರು ಸಾವಿರ ವರ್ಷದಷ್ಟು ಹತ್ತಿರ ಬಂದಿದೆ ಈಗಾಗಲೇ ಇಷ್ಟಾದರೂ ಭಾರತ ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅರ್ಥ ಮಾಡಿಸುವ ಒಬ್ಬ ವ್ಯಕ್ತಿ ಸಿಗಲಿದೆ ಇಷ್ಟು ಆಚಾರ್ಯರು ಕಥೆಯ ನಿರ್ಣಯ ಅಂತ ತಾವು ಕೊಟ್ಟ ಮೇಲೂ ಇನ್ನೊಬ್ಬರು ಅದನ್ನು ಅನುಕರಣೆ ಕೂಡ ಮಾಡಲಿಲ್ಲ ಏಕೈಕ ಗ್ರಂಥ ಮಹಾಭಾರತವನ್ನು ನಿರ್ಣಯಿಸಿಕೊಡುವ ಮಹಾಭಾರತಕ್ಕೆ ಶಬ್ದ ಶಬ್ದ ವ್ಯಾಖ್ಯಾನ ಅಲ್ಲ ನಿರ್ಣಯಿಸಿಕೊಡುವ ಏಕೈಕ ವ್ಯಕ್ತಿಗಳು ಅಂತಂದರೆ ಅದು ಆಚಾರ್ಯರು ಮಾತ್ರ ಮತ್ತೊಬ್ಬರು ಮಾಡಲೇ ಇಲ್ಲ ಕೆಲಸ ಅದಕ್ಕೆ ಕಾರಣ ಸ್ವಯಂ ಗ್ರಂಥಕಾರರೇ ನನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಕಥೆಗಳನ್ನು ನಿರ್ಣಯಿಸಿ ನೀ ಕೊಡಬೇಕಪ್ಪ ನನ್ನ ಅಭಿಪ್ರಾಯ ನಿನ್ನೊಬ್ಬರಿಗೆ ಗೊತ್ತಿರುವುದು ನೀನು ಹೇಳಬೇಕು ಅದಕ್ಕೆ ಹತ್ತು ಬಾರಿ ಆ ಮಾತನಾಡ್ತಾರೆ ಹರಿಣ ನಿರ್ಣಯಾನ್ ತೃತೀಯಾಧ್ಯಾಯದಲ್ಲಿ ಹೇಳ್ತಾರೆ ಮತ್ತೆ ಭಾರತದ ಈ ತಾತ್ಪರ್ಯ ನಿರ್ಣಯದ ಕಡೇ ಭಾಗದಲ್ಲಿ ನೀವ್ಯಾಕೆ ರೀತಿಯಲ್ಲಿ ರಚನೆ ಮಾಡಿದಿರಿ ಅಂತಂದರೆ ಅದಕ್ಕೆ ಬಹಳ ಚೆನ್ನಾಗಿ ಉತ್ತರವನ್ನು ಕೊಡುತ್ತಾ ತನುಸ್ತೃತೀಯ ಪವನ ಸೇಯಂ ಸದ್ಭಾರತಾರ್ಥ ಪ್ರತಿಪಾದನಾಯ ಭಾರತರ್ಥದ ಸನ್ ಸತ್ವ ಯಾವುದು ನಿರ್ದುಷ್ಟವಾದದ್ದು ಅದನ್ನು ಹೇಳಲಿಕ್ಕೆ ಗ್ರಂಥಂಚಾರೇವ ಮುದೀರಣೆ ಹರಿಪಾದ ಭಕ್ತಾ ಹರಿಪಾದ ಭಕ್ತರು ಇದರಿಂದ ಈ ಸಂತೋಷ ನಾವು ಇಲ್ಲಿ ರಚನೆ ಮಾಡಿದ್ದೀವಿ ಯಾಕೆ ರಚನೆ ಮಾಡಿದ್ದೀರಿ ಅಂತಂದರೆ ಈ ರಚನೆ ಮಾಡಬೇಕು ಅಂತ ಪರಮಾತ್ಮನೇ ಹರಿಂ ಗುರು ಪ್ರೀಣಯ ತಾಮನೇವ ಭಗವಂತ ಪ್ರೀತನಾಗಿಂತ ನಾವು ಈ ಗ್ರಂಥವನ್ನು ರಚನೆ ಮಾಡಿದಿವಿ ಯಾಕೆ ರಚನೆ ಮಾಡಿದಿರಿ ನೀವು ರಚನೆ ಮಾಡಿದರೆ ಭಗವಂತ ಯಾಕೆ ಪ್ರೀತನಾಗ್ತಾರೆ ಅಂತಾರೆ ನಾರಾಯಣೇನ ಅಭಿಹಿತೋ ಬದರಿಯಾಂ ತಿಷ್ಯ ಜಗದೇಕ ಭರ್ತು ಯಾರು ಹೇಳ್ತಾರ ಧೈರ್ಯ ಎಲ್ಲ ಕಡೆಯಿಂದ ಮಾತನಾಡ್ತಾರೆ ನಾರಾಯಣೇನ ಅಭಿಹಿತ ನರನಾರಾಯಣ ನಾರಾಯಣ ರೂಪಿ ಪರಮಾತ್ಮನೇ ನೀವು ರಚನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದರಿಂದ ಬದರಿಯಲ್ಲಿ ಉತ್ತರ ಬದರಿಕಾಶ್ರಮದಲ್ಲಿ ಈ ರೀತಿಯಲ್ಲಿ ಆದೇಶ ಕೊಟ್ಟಿದ್ದರಿಂದ ತಸ್ತೇವ ಶಿಷ್ಯ ಆ ಶಿಷ್ಯನೇ ಆಗಿರುವ ನಾನು ಸುಪೂರ್ಣ ಪ್ರಜ್ಞಾಭಿಧ ಗ್ರಂಥಮಿಮಂಚಕಾರ ಪೂರ್ಣಪ್ರಜ್ಞಾ ಅಂತ ನಮ್ಮ ಹೆಸರು ಆನಂದತೀರ್ಥಾಖ್ಯ ಮುನಿ ಆನಂದತೀರ್ಥ ಅನ್ನುವ ಮುನಿಗಳು ನಮಗೆ ಇನ್ನೊಂದು ಹೆಸರಿದೆ ಪೂರ್ಣ ಅಂತ ಆಶ್ರಮ ಕೊಟ್ಟಾಗ ಕೊಟ್ಟ ಹೆಸರು ಪೀಠ ಕೊಟ್ಟಾಗ ಕೊಟ್ಟ ಹೆಸರು ಎರಡು ಎರಡೂ ನಾವಧೇಯವನ್ನು ಉಲ್ಲೇಖ ಮಾಡಿ ನಾವು ಗ್ರಂಥ ನಿಮ್ಮ ಮುಚ್ಚಕಾರ ಈ ಗ್ರಂಥವನ್ನು ರಚನೆ ಮಾಡಿದ್ದೇವೆ ಯಾಕೆ ನಾರಾಯಣ ದೇವರ ಆದೇಶ ಇದೆ ಭಗವಂತನೇ ಅಪ್ಪಣೆ ಕೊಟ್ಟಿದ್ದರು ಗ್ರಂಥಕರ್ತರುಗಳ ಅಪ್ಪಣೆ ತಗೊಂಡು ಮಾಡಿದವರು ಯಾರಿದ್ದಾರೆ ಅದಕ್ಕೆ ಇದು ಆಚಾರ್ಯರ ಮತ್ತೊಂದು ಪ್ರತಿಬಿಂಬ ಭಗವಂತನನ್ನು ತಾವು ನೇರವಾಗಿ ಇದ್ದಾಗ ಯಾವ ಕ್ರಮದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದರೋ ಅದೇ ವಿಚಾರಗಳಲ್ಲಿ ಇಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ ಅಂತಹ ಉತ್ಕೃಷ್ಟವಾದಂತಹ ಕೃತಿ ಒಟ್ಟಾರೆ ಸಂಲಕ್ಷಣಗಳು ಎಷ್ಟು ಭಗವಂತನಲ್ಲಿ ಇರುವ ಸಂಲಕ್ಷಣಗಳು ಎಷ್ಟು ಅದನ್ನು ಹೋಲುವ ಸಂಲಕ್ಷಣ ತಮ್ಮದೂ ಇದೆ ಆ ಸಂಖ್ಯೆಯನ್ನೇ ನಿರ್ದೇಶ ಮಾಡಿ ಯಾಕೆ ಮೂವತ್ತೆರಡು ಲಕ್ಷಣಗಳು ದ್ವಾತ್ರ ಸಂಲಕ್ಷಣ ಇರುವುದು ತಮ್ಮ ದ್ವಾತ್ರ ಆ ಮೂವತ್ತೆರಡು ಅನ್ನುವ ಸಂಖ್ಯೆಯನ್ನೇ ಇಟ್ಟುಕೊಂಡು ಇಲ್ಲಿ ಆಚಾರ್ಯರು ಅಧ್ಯಾಯಗಳನ್ನು ರಚನೆ ಮಾಡ್ತಾರೆ ಒಟ್ಟಾರೆ ಮೂವತ್ತೆರಡು ಅಧ್ಯಾಯಗಳು ಐದು ಸಾವಿರಕ್ಕೂ ಮಿಗಿದಾದಂತಹ ಪದ್ಯಗಳು ಅದರಲ್ಲಿ ಆರಂಭಿಕವಾದ ಮೂರು ಅಧ್ಯಾಯಗಳಲ್ಲಿ ಎಲ್ಲ ಶಾಸ್ತ್ರಗಳನ್ನ ನಾವು ಹೇಗೆ ನೋಡಬಹುದು ಯಾವುದು ಸರಿ ಯಾವುದು ತಪ್ಪು ನೀವು ಭಾರತ ಕೇಳಿದ್ರೆ ಅದು ಬೇರೆ ಹೇಳುತ್ತೆ ರಾಮಾಯಣ ಕೇಳಿದ್ರೆ ಅದು ಬೇರೆ ಹೇಳುತ್ತೆ ವೇದ ಅದು ಹೇಳುತ್ತೆ ಒಂದೊಂದು ಒಂದೊಂದಕ್ಕೆ ಒಗ್ಗುತ್ತುಕೊಂಡ್ರೆ ಯಾವುದನ್ನು ಸಾಧಕ ಇಲ್ಲ ಗತಿ ಗತೇರ್ ಗತೇ ಜ್ಞಾನ ಸಾಮ್ಯಂ ಎಲ್ಲ ಶಾಸ್ತ್ರಗಳು ಕೂಡ ಋಗ್ವೇದೆ ದುರ್ವೇದ ಸಾಂಗ್ವೇದ ಧನುವೇದ ಅಲ್ಲಿ ಸಂಹಿತ ಅರಣ್ಯಕ ಬ್ರಾಹ್ಮಣ ನೀವು ಏನನ್ನೇ ತಗೊಂಡು ಕೂಡ ಉಪನಿಷದಾದಿಗಳು ಅವೆಲ್ಲವೂ ಕೂಡ ಅದರಂತೆ ವೇದೇ ರಾಮಾಯಣೆ ಚವ ಪುರಾಣೇ ಭಾರತೆ ತಥಾ ಆದೇ ಚ ಮಧ್ಯೆ ಚ ವಿಷ್ಣುಸರ್ವತ್ರೀಯತೆ ಈ ಎಲ್ಲವೂ ಭಗವಂತನ ಗುಣಗಳನ್ನೇ ಹೇಳಲಿಕ್ಕೆ ಅವರಿದ್ದು ಬೇರೆದ್ದಲ್ಲ ಅವನ ಅಪಾರ ಅದ್ಭುತವಾದ ಮಹಿಮಾ ಯಾರಿಗೋ ಮಾಡಿದ್ದಲ್ಲ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಹಾಗೆ ನಡ್ಕೊಳ್ತಾ ಇದ್ದಾನೆ ನಮ್ಮ ಬಿಂಬಮಮೂರ್ತಿಯೇ ಅಂಥವನು ಹಾಗೆ ಎಲ್ಲಿ ಹೇಗೆ ನಡೀತಾ ಇದ್ದಾನೆ ಏನೇನು ನಡೆಸಿದ್ದಾನೆ ಅವನ ಪರಿಚಯವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲೇನೆ ವಿಸ್ತಾರವಾದಂತಹ ಕ್ರಮದಲ್ಲಿ ಎಲ್ಲ ಗ್ರಂಥಗಳಲ್ಲೂ ಅದನ್ನೇ ತೋರಿಸಿಕೊಟ್ಟಿದ್ದಾರೆ ಬೇರೆ ವರ್ಣನೆ ಮಾಡಿಲ್ಲ ಇದನ್ನು ಎತ್ತಿ ತೋರಿಸಿಕೊಡ್ತಾರೆ ಆಚಾರ್ಯರು ಒಟ್ಟಾರೆ ತೋರಿಸಿಕೊಟ್ಟಿತ್ತು ಸಮಗ್ರ ಶಾಸ್ತ್ರಾರ್ಥ ಸಾಲವನ್ನು ಹ್ಯಾಕ್ ಕಾಣಬೇಕು ಹೀಗೆ ಕಾಣಬೇಕು ಅಂತನ್ನೋದನ್ನು ಪರಿಚಯ ಮಾಡಿಸಿಕೊಟ್ಟು ಇದು ಮೊದಲು ಮೂರು ಅಧ್ಯಾಯಗಳಲ್ಲಿ ಅದರಲ್ಲೂ ಮೊದಲನೇ ಅಧ್ಯಾಯದಲ್ಲಿ ಪುರಾಣ ಪುರಾಣಗಳಲ್ಲೇ ವ್ಯತ್ಯಾಸ ಇದೆ ವೇದವಿಯಾಸ ದೇವನೇ ರಚನೆ ಮಾಡಿದ ಒಂದು ಪುರಾಣದಲ್ಲಿ ಉರ್ತಪುಂಡರ ಹಚ್ಚಿಕೊಳ್ಳ್ರಿ ಇನ್ನೊಂದು ಪುರಾಣದಲ್ಲಿ ಅಡ್ಡಪುಂಡರು ಹಚ್ಚಿಕೊಳ್ಳ್ರಿ ದೇಶ ಪುಂಡರ ದಾಳಿ ಮಾಡಿರಿ ಒಂದು ಕಡೆಯಲ್ಲಿ ಶಿವಸರ್ವೋತ್ತಮ ಇನ್ನೊಂದು ಕಡೆಯಲ್ಲಿ ಬಿಟ್ಟು ಸರ್ವೋತ್ತಮ ಮಠ ಸದಾಗೆಲ್ಲ ಹೇಳ್ತಾರೆ ಅರ್ಥ ಮಾಡಿಕೊಡೋದು ಹಾಗೆ ಸಾಧಕ ಒಬ್ಬರು ಮಾರ್ಗದರ್ಶನ ಮಾಡಿಕೊಡ್ಬೇಕಲ್ಲ ಅಂತಹದ್ದನ್ನೆಲ್ಲ ಒಂದು ಕಡೆಯಲ್ಲಿ ತಗೊಂಡು ಸಮಗ್ರ ಶಾಸ್ತ್ರಾರ್ಥ ನಿರ್ಣಯವನ್ನು ಒಂದು ಕಡೆ ಮಾಡಿದೆ ಎಲ್ಲ ಶಾಸ್ತ್ರಗಳನ್ನು ಯಾವ ಚೌಕಟ್ಟಿನಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ನೋಡಿದರೆ ಎಲ್ಲ ಬೇರೆ ಬೇರೆ ಎಲ್ಲ ಗೊಂದಲ ಇದೆ ಎಲ್ಲ ಯಾವುದೂ ಸರಿ ಇಲ್ಲ ಅಂತ ಬುದ್ಧಿಜೀವಿಗಳ ಹಾಗೆ ಒಂದು ಕೈ ಬಿಟ್ಕೊಡ್ಬಹುದು ವಿಚಾರ ಮಾಡಿ ನೋಡಿದರೆ ಎಲ್ಲದರಲ್ಲೂ ಅತ್ಯಂತ ಹೊಂದಾಣಿಕೆ ಇದೆ ಯಾವುದರಲ್ಲೂ ಕೂಡ ಪರಸ್ಪರ ಕಲಹ ಇಲ್ಲ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ಜಗದೇಕ ಗುರುಗಳು ಆಚಾರ್ಯರು ಮಾತ್ರ ಗುರುಗಳ ಕೆಲಸ ಏನು ನಾವು ಯಾವ ಗ್ರಂಥಪಾಠ ಹೇಳ್ತೇವೆ ಮತ್ತು ಆ ಟೆಕ್ಸ್ಟ್ ಸರಿ ಇದೆಯೋ ಇರೋ ಅಂತ ಜಗತ್ತಿಗೆ ತೋರಿಸ್ಕೊಡ್ಬೇಕು ಮೊದಲು ಅದೇ ಸರಿ ಇದ್ರೆ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ನಾನು ಒಳ್ಳೆ ಟೀಚರ್ ಅಂತಾರಾ ಆ ಸರಿಪಡಿಸ್ಕೊಡ್ಬೇಕ ಮೊದಲು ಶಾಸ್ತ್ರಾರ್ಥಗಳು ಎಲ್ಲ ಶಾಸ್ತ್ರಗಳು ಏನನ್ನು ಹೇಳ್ತಾವೆ ಯಾವುದು ಪ್ರಮಾಣ ಯಾವ ದೃಷ್ಟಿಯಿಂದ ಪ್ರಮಾಣ ನಿಮ್ಮೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಎರಡನೇ ಅಧ್ಯಾಯದಲ್ಲಿ ಶಾಸ್ತ್ರೀಯ ವಿಚಾರಗಳೇ ಎಷ್ಟೆಷ್ಟು ಉತ್ತಮಗಳು ತೋರಿಸಿಕೊಟ್ಟಿತ್ತು ಪಂಚಭೇದ ತಾರತಮ್ಯ ಅದರಂತೆ ಜೀವ ಈಶನಲ್ಲಿ ಅಪಾರವಾದಂತಹ ಅಂತರ ಇದೆ ನಾನಾ ತರಹದ ವಿಚಾರಧಾರೆಗಳನ್ನು ಭಗವಂತನ ಉತ್ಕೃಷ್ಟತ್ವಾದಿಗಳನ್ನೇನು ತೋರಿಸಿಕೊಟ್ಟಿದ್ರು ಅದು ಭಾರತದಲ್ಲೇ ಇದೆ ನಾವು ಹೇಳ್ತಾ ಇರೋದಲ್ಲ ಭಾರತವಾಕ್ಯಗಳಲ್ಲೇ ಅದೆಲ್ಲ ಇದೆ ಭಾರತವನ್ನೇ ತೋರಿಸ್ಕೊಡ್ತೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಂಗಳಾನುಷ್ಠಾನದಿಂದ ಹಿಡಿಕೊಂಡು ಬೇರೆ ಬೇರೆಯವರು ಮಾತಾಡಿರುವ ಸಂದರ್ಭದಲ್ಲಿ ನಾವು ಹೇಳಿರೋದೆಲ್ಲ ಭಾರತದಲ್ಲೇ ಹೇಗಿದೆ ಸಾಧಾರಣ ಒಂದು ವಿಚಾರವನ್ನು ಮನ್ನನೆ ಒಂದು ಪಿ ಯು ಹುಡುಗ ಏನು ಮಾಡ್ತಾನೆ ಅವನು ಯಾವ್ದಾರೋ ಒಂದು ವಿಚಾರವನ್ನು ತಮ್ಮ ಅನಿಸಿದ್ದನ್ನು ನಿರೂಪಣೆ ಮಾಡಿ ಅದಕ್ಕೆ ಬೇರೆ ಬೇರೆ ಕೊಟೇಶನ್ಗಳನ್ನು ಕೊಡ್ತಾನೆ ನೋಡಿ ಇಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ನಾ ಹೇಳಿದ್ದು ಹೀಗೆ ಇದೆ ಅಂತ ಇದು ತಾನೇ ಒಬ್ಬ ವಿಮರ್ಶಕನ ದೃಷ್ಟಿಕೋನ ಅದನ್ನು ತೋರಿಸಿಕೊಟ್ಟಿದ್ದಾರೆ ಭಾರತವಾಕ್ಯದಿಂದಲೇ ಈ ಎಲ್ಲ ವಿಚಾರಗಳು ಕೂಡ ಸಮರ್ಥಿತವಾಗ್ತಾವೆ ಇದು ವೇದವ್ಯಾಸದೇವರಿಗೆ ಭಗವಂತರಿಗೆ ಸಮ್ಮತವಾದದ್ದು ಭಾರತದಲ್ಲಿ ಅವರೇ ಈ ರೀತಿಯಲ್ಲಿ ಹೇಳಿರೋದ್ರಿಂದ ನಮ್ಮ ಮಾತು ಬೇಡಪ್ಪ ನಾವೇನೋ ಏನೇನೋ ಹೇಳಿದ್ವಿ ಬೇಡ ಭಾರತದಲ್ಲೇ ಈ ರೀತಿಯಲ್ಲಿ ಬಂದಿದೆ ದುರ್ಯೋಧನನ್ನು ಬಾಯಿಲೆಳಿಸ್ತಾರೆ ಯಾರು ಅತ್ಯಂತ ವೀರ ಭೀಮಶ್ಚ ಬಲಭದ್ರಶ್ಚ ಮಧುರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ಥೇಶ ನಾನು ಶುಶ್ರಮಃಾವಾಗಲೂ ಅಲ್ಲ ದುರ್ಯೋಧನ ಅಜ್ಞಾತವಾಸದಲ್ಲಿದ್ದಂತಹ ಪಾಂಡವರನ್ನ ಕಂಡುಹಿಡಿಯಬೇಕಾದ ಪ್ರಸಂಗ ಅವನಿಗೆ ಅದರ ತುಂಬ ಅವಶ್ಯಕತೆ ಇದೆ ಅಂಥ ಕಾಲದಲ್ಲಿ ಕೀಚಕ ಸತ್ತಿದ್ದಾರೆ ಅಂದರೆ ಅವನಿಗಿಂತ ಬಲಿಷ್ಠ ರೂಪಗೊಂಡಿರಬೇಕು ಯಾರ್ಯಾರಿದ್ದಾರೆ ಲೆಕ್ಕಾಚಾರ ಹಾಕುವಾಗ ಅಂದಿದ್ದಾರೆ ಭೀಮಶ್ಚ ಬಲಭದ್ರಶ್ಚ ಭೀಮ ಅತ್ಯಂತ ಬಲಿಷ್ಠ ಇನ್ಯಾರ ಅಲ್ಲಿಗೆ ಹೋಗಿಲ್ಲ ಇರೋದು ಭೀಮ ಮಾತ್ರನೇ ಹಾಗಾದ್ರೆ ಭೀಮ ಅಲ್ಲೇ ಇದ್ದಾನೆ ಹೀಗೆ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ನಿರ್ಣಯ ಕೊಡುವ ಪ್ರಸಂಗದಲ್ಲಿ ಭೀಮಸೇನದೇವರು ಜೀವಶ್ರೇಷ್ಠರು ಕ್ಷತ್ರಿಯೋತ್ತಮದನ್ನು ತಾನೇ ಒಪ್ಪಿಕೊಂಡಿದ್ದಾರೆ ವಿರೋಧ ಬರಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಆ ಸಂದರ್ಭ ಉಲ್ಲೇಖ ಮಾಡಿ ಇಂತಿಂತಹ ನಿರವಕಾಶ ಪ್ರಮಾಣಗಳನ್ನು ಉಲ್ಲೇಖ ಮಾಡಿದಾಗ ನಮಗೆ ದಾಡ್ ಸರಿ ಸರಿ ಅಂತ ನೋಡು ಹೀಗೆ ಪ್ರಮಾಣಗಳನ್ನು ಉಲ್ಲೇಖ ಮಾಡಿ ತಾರತಮ್ಯಾದಿ ಸಕಲ ತತ್ವಗಳನ್ನು ಭಾರತದಲ್ಲೇ ಹೇಗಿದೆ ಅಂತ ದೃಷ್ಟಾಂತ ಮಾತ್ರದಿಂದ ನಿರೂಪಣೆ ಮಾಡಿಕೊಡುತ್ತಾರೆ ಇದನ್ನು ಪೂರ್ಣ ನಿರ್ಣಯಕ್ಕಿಳಿದಿಲ್ಲ ಮೂರ್ಮೆ ಅಧ್ಯಾಯದಲ್ಲಿ ಸರ್ಗಾನುಸರ್ಗ ಪ್ರಾದುರ್ಭಾವ ನಿರ್ಣಯ ಅಂತ ಒಟ್ಟಾರೆ ಎಲ್ಲ ಶಾಸ್ತ್ರಗಳಲ್ಲಿ ಬಂದಂತಹ ವಿಚಾರಗಳನ್ನು ನಿರ್ಣಯ ಮಾಡಿತಾ ದಶಾವತಾರದ ವರ್ಣನೆ ಅಂತ ಒಂದು ನೆಪ ಇಟ್ಟುಕೊಂಡು ವರಾಹ ಆರಂಭ ಮಾಡಿ ರಾಮರೂಪದ ಜನಕವೂ ಕೂಡ ಪರಿಚಯ ಮಾಡಿಸ್ತಾ ಅಲ್ಲಿರುವ ಮುಖ್ಯಾಂಶಗಳನ್ನು ಪರಿಚಯ ಮಾಡಿಸಿ ರಾಮಾವತಾರದ ನಿರ್ಣಯವನ್ನು ತೊಗೊಂಡು ಬಿಡ್ತಾರೆ ವಾಸ್ತವಿಕವಾಗಿ ಮಹಾಭಾರತ ಹೇಳಬೇಕು ನೀವು ರಾಮಾವತಾರ ರಾಮಾಯಣ ನಿರ್ಣಯ ಮಾಡಿದೆ ರಾಮಾಯಣ ಅರ್ಥ ಆಗಲಿಲ್ಲ ಅಂದರೆ ಭಾರತ ಅರ್ಥ ಆಗೋಲ್ಲ ಭಾರತ ಅರ್ಥ ಆಗಿಲ್ಲ ಅಂದರೆ ರಾಮಾಯಣ ಅರ್ಥ ಆಗೋಲ್ಲ ಸಾಮಾನ್ಯ ಚಿಕ್ಕ ಪ್ರಸಂಗ ವಾಲಿಯನ್ನು ಭಗವಂತ ಯಾಕೆ ಕೊಂತ ರಾಮರೂಪದಲ್ಲಿ ನಿಮ್ಗೆ ರಾಮಾಯಣದ ನಿರ್ಣಯ ಇಲ್ಲ ಅದಕ್ಕೆ ಅದರ ನಿರ್ಣಯ ಇರೋದಲ್ಲಿ ಮಹಾಭಾರತದಲ್ಲಿ ವಾದಿಯನ್ನು ಯಾಕೆ ಕೊಂದ ಅರ್ಜುನನನ್ನಾಗಿ ಮಾಡಿ ಮೆಲೆಸಲಿಕ್ಕೋಸ್ಕರ ಕೊಂದ ಉತ್ತರ ಹೊಂದಾಣಿಕೆ ಆಗುತ್ತಾ ಇದೋ ನೀವು ಕ್ಯಾಲ್ಕುಲೇಟರ್ ನೋಡಿದ್ರೆ ಈ ಉತ್ತರ ಬರೋಲ್ಲ ಈ ಲೆಕ್ಕಾಚಾರ ಗೊತ್ತಾಗಬೇಕಾಗಿದ್ದರೆ ಆಚಾರ್ಯರು ರಾಮಾಯಣನೂ ತೋರಿಸ್ತಾರೆ ಭಾರತವನ್ನು ತೋರಿಸ್ತಾರೆ ಲೆಕ್ಕಾಚಾರ ಹೊಂದಾಣಿಕೆ ಆಗುತ್ತೆ ಅದೇ ಯಾಕೆ ಇದು ಎರಡೂ ಕೂಡ ರಾಮ ಕೃಷ್ಣ ಎರಡೂ ರೂಪದಿಂದ ಭಗವಂತ ಸಾಧಕರಿಗೆ ಸಾಧನೆಯನ್ನು ಮಾಡಿಸಿತು ಪೂರ್ವಾರ್ಧ ಒಂದು ಕಡೆಯಲ್ಲಿ ಉತ್ತರಾರ್ಧ ಇನ್ನೊಂದು ಕಡೆಯಲ್ಲಿ ಪರಸ್ಪರ ಹೊಂದಾಣಿಕೆ ಅದು ಅರ್ಥ ಮಾಡಿಸಿಕೊಳ್ಳಲಿಕ್ಕೋಸ್ಕರನೇ ಮೂರನೇ ಅಧ್ಯಾಯದ ಕಡೆ ಭಾಗದಿಂದ ಹಿಡಿದುಕೊಂಡು ಒಟ್ಟು ಏಳು ಅಧ್ಯಾಯ ಮೂರರ ಕಡೆ ಭಾಗ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಏಳು ಅಧ್ಯಾಯ ಏಳು ಕಾಂಡದ ರಾಮಾಯಣಕ್ಕೆ ಅದು ವರಪರ್ವದಲ್ಲಿ ಬಂದಿದೆ ರಾಮಾಯಣ ಅದಕ್ಕೆ ನಿರ್ಣಯ ಕೊಡುವ ದೃಷ್ಟಿಯಿಂದಾಗಿ ವಿಸ್ತಾರವಾದ ಕ್ರಮದಲ್ಲಿ ಮೂಲ ರಾಮಾಯಣವನ್ನು ಅನುಸರಣೆ ಮಾಡಿ ಭಾಗವತಾದಿ ಪದ್ಯಗಳನ್ನೇ ಹಾಗೆ ಉಲ್ಲೇಖವನ್ನು ಮಾಡುತ್ತಾ ಎಲ್ಲ ಕಡೆಯಲ್ಲಿರುವ ರಾಮಾಯಣಕ್ಕೆ ನಿರ್ಣಯವನ್ನು ಕೊಟ್ಟು ಒಂಬತ್ತು ಅಧ್ಯಾಯಗಳ ತನಕ ಅದ್ಭುತವಾದ ರೀತಿಯಲ್ಲಿ ನಿರ್ಣಯ ಕೊಡ್ತಾರೆ ಆಚಾರ್ಯರು ಇನ್ನು ಯಾವ ಅವತಾರವನ್ನು ಅವಲಂಬಿಸಿಯೇ ನಾವು ತತ್ವಜ್ಞಾನ ಪಡಿತಾ ಇದ್ದೇವೋ ಅಂತಹ ಬಾದರಾಯಣ ರೂಪವನ್ನು ವೇದವ್ಯಾಸ ದೇವರನ್ನು ಬೆಸ್ತರ ಹುಡುಗಿಯ ಅಂತ ಕೂಡ್ತಾರೆ ತುಂಬಾ ತಪ್ಪು ಕಲ್ಪನೆ ಅವಳು ನೆಸ್ತರ ಹುಡುಗಿ ಅಲ್ಲ ಮತ್ತೆ ಮದುವೆ ಆಗದೆ ಇದ್ದವಳಲ್ಲ ಮದುವೆ ಆಗೇ ಇರಲಿಲ್ಲ ಅಂತಾಗಿದ್ದರೆ ಕನ್ಯಾತ್ಮವನ್ನು ಯಾಕೆ ಕೇಳ್ತಾ ಇದ್ದು ನನಗೆ ಮತ್ತೆ ಕನ್ಯಾತ್ಮವನ್ನು ಕೊಡ್ರಿ ಏನು ಕನ್ಯಾತ್ಮ ಅಂದ್ರೆ ಕನ್ಯೆ ಅಂತಂದರೆ ಅವಳು ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಅರ್ಥ ಅಲ್ಲ ಅವಳು ಇವಳು ಹೋಗೋದಕ್ಕೆ ಮುಂಚೆಯಲ್ಲೇ ಪ್ರೌಢೇ ಅನ್ನೋದು ಗೊತ್ತಾಗುತ್ತೆ ಭಾರತದಲ್ಲೇ ಹೇಳ್ತಾ ನೋಡಿ ನಾಚಿದ್ರು ಅಂತೆಲ್ಲ ವರ್ಣನೆ ಮಾಡ್ತಾರೆ ಅಂದ್ರೆ ಅವಳು ಪ್ರೌಢಾವಸ್ಥೆಗೆ ಬಂದಿದ್ದಾಗ ಹೋಗಿದೆ ಅದನ್ನು ಕನ್ಯಾ ಅಂತ ಕೂಗಲಿಲ್ಲ ಅವಿವಾಹಿತ ಸ್ತ್ರೀಯನ್ನ ಕನ್ಯಾ ಅಂತ ಕುಗ್ತಾರೆ ವರ ಕೇಳ ಇದೆಲ್ಲರಿಗೂ ಗೊತ್ತಿದೆ ವರ ಕೇಳ್ತಾಳೆ ಯಾರು ಸತ್ಯವತಿ ದೇವಿ ಕಾದಿದೇವಿ ಮತ್ಸ್ಯಗಂಧಿ ಹಿಂತು ಅಲ್ಲಿ ತನಕ ಕುಗ್ತಾ ಇದ್ರು ಮತ್ಸ್ಯಗಂಧಿ ಹೊತ್ತು ಯುವಜನಗಂಧಿ ಹಿಂತು ಮಾಡಿದ್ರು ಸುಗಂಧ ಮೇಲೆ ಶುರುವಾಯಿತು ಅಷ್ಟು ತಮ್ಮ ತಮ ಪ್ರಭಾವವನ್ನು ತೋರಿಸಿದ್ರು ಪರಾಚುರಲು ಅದು ಭಗವದ್ ಇಚ್ಛಾ ಆಯಿತಂದ ಅವನ ಆಜ್ಞೆಯನ್ನು ಪಡೆದು ಬಂದು ರೀತಿ ಮಾಡಿದ್ದು ಒಬ್ಬ ವ್ಯಭಿಚಾರ ಪುರುಷ ಮಾಡಿದಂತೆ ಮಾಡಿದ್ದಲ್ಲ ಅಥವಾ ಒಂದು ಒಂದು ಹಗಲೋತ್ನಲ್ಲಿ ಕರ್ಕೊಂಡು ಹೋಗಿ ಈ ಕಡೆ ಒಂದು ಕೂಸಲು ಕರ್ಕೊಂಡು ಬರಲಿಕ್ಕೆ ಸಾಧ್ಯವಾ ಇದು ಲೋಕದೃಷ್ಟಿಯಿಂದ ನಡೆದದ್ದು ಅಲ್ವೇ ಅಲ್ಲ ಅದರ ಜೊತೆಯಲ್ಲಿ ನಾನು ಮತ್ತೆ ಕನ್ನಿಯ ಅಂತ ಕೇಳಿದ್ರೆ ಏನ ಮತ್ತೆ ನಾನು ವಿವಾಹಕ್ಕೆ ಯೋಗ್ಯಗಳಾಗಬೇಕು ಇದು ಗೊತ್ತಿದ್ದರಿಂದಲೇ ವಿವಾಹಕ್ಕೆ ಯೋಗ್ಯಗಳು ಗೊತ್ತಿದ್ದರಿಂದಲೇ ಶಂತ್ರ ಮಹಾರಾಜರು ಮತ್ತೆ ಮದುವೆ ಅಂದರೆ ವಿವಾಹ ಆಗಿದ್ದೇ ಮತ್ತೆ ವಿವಾಹ ಯೋಗ್ಯಗಳಾಗಬೇಕು ಅಂತ ಹೊರ ಕೇಳಬೇಕು ಅಲ್ಲಿ ವಿವಾಹನೇ ಆಗ್ತಾ ಇದ್ರೆ ಅಲ್ಲಿ ವಿವಾಹ ಮಾಡಿಕೊಂಡಿದ್ದಾರೆ ಪರಾಶಲವರು ವಿವಾಹ ಮಾಡಿದಾಗ ಅಲ್ಲಿ ಬಂದಿರತಕ್ಕಂಥವ್ನು ಸಾಕ್ಷಾತ್ ಅದು ವಾದರಾಯಣಿ ಪರಮಾತ್ಮ ವಸುಪುತ್ರಿ ಅವಳು ಬೆಸ್ತನ ಹುಡುಗಿಯಲ್ಲ ದಾಸರಾಜನ ಮಗಳಲ್ಲ ಅವಳ ಮನೆಯಲ್ಲಿ ಬೆಳೀತಾ ಅಷ್ಟೇ ಧೃತಮಾತ್ರ ಆಹಾರಗಳಾಗಿ ಬೆಳೀತಾ ಇದ್ದವಳು ಅಂದರೆ ಈ ವಿಚಾರ ಯಾರು ತಿಳಿಸ್ಕೊಳ್ಬೇಕ್ರಿ ಅಥವಾ ವಾದರಾಯಣದೇವರೇ ಅವತಾರ ಮಾಡಿ ಬರಬೇಕಾದ ಅವಶ್ಯಕತೆ ಏನಿತ್ತು ಅಮೃತ ಮಥನದಿಂದಲೂ ಅದರ ಪ್ರಸಂಗವನ್ನು ವೇದವ್ಯಾಸದೇವರ ಅವತಾರದ ನಿರ್ಣಯ ಶುಕಾಚಾರ್ಯರ ಅವತಾರದ ನಿರ್ಣಯ ಕ್ರಿಮಿಯಿಂದ ಹೇಗೆ ರಾಜ್ಯ ಆಲಿಸಿದ ಪರಮಾತ್ಮ ಅನ್ನೋದರ ಅದ್ಭುತ ಕಚಾರಕದ ಉಪಪಾದನೆಲ್ಲ ಬಹಳ ಸುಂದರವಾದ ಕ್ರಮದಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಹತ್ತನೇ ಅಧ್ಯಾಯ ಕೇವಲ ವೇದವ್ಯಾಸದೇವರು ಇಷ್ಟು ಜನ ದಾರ್ಶನಿಕರಿದ್ದಾರಲ್ಲ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಸ್ವಲ್ಪ ಅವ್ರ ಮೈಲಿ ಅವನು ಬಿಟ್ಟರು ಎಲ್ಲರೂ ಗುಂಪೋ ಬಂದ್ಬಿಡುತ್ತೆ ಇವತ್ತು ಏನು ಬಾಯಿಟ್ಟು ಗಲಾಟೆಗಳನ್ನು ಹೇಳ್ತಾ ಇದ್ದಾವೆ ಹೀಗೆಲ್ಲ ಏನೋ ಸ್ವಲ್ಪ ಅಂದುಬಿಟ್ರು ಅಜ್ಞಾನ ಯಾರಿಗೆ ಅಂತ ಉತ್ತರ ಕೊಡಲಿಲ್ಲ ಶಂಕರಾಚಾರ್ಯ ಅಂತ ಹೇಳಿದ್ದಕ್ಕೆ ತುಂಬ ಕೋಪು ಬಂದ್ಬಿಟ್ಟಿದೆ ಮೀಡಿಯಾ ತುಂಬ ಅದೇ ಗಲಾಟೆ ಏನು ನಮ್ಮ ಶಂಕರಾಚಾರ್ಯನ ಅಂದುಬಿಟ್ರು ಅಂತ ಅವರು ಪಲ ಅವನು ತರಕೊಂಡು ಉತ್ತರ ಇಲ್ಲ ಹಾಗೆ ಇಲ್ಲಿ ಇಷ್ಟು ಜನ ವೇದವ್ಯಾಸದೇವರ ಗ್ರಂಥವನ್ನು ಅವಲಂಬಿಸಿ ಇವತ್ತು ಯಾಕೆ ಗೌರವ ದಾರ್ಶನಿಕರು ಅಂತ ಗೌರವ ಯಾಕೆ ಅವರ ಗೀತೆಗೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಅದರಂತೆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಪ್ರಸ್ಥಾನ ತ್ರಯ ಅಂತ ಕೊಡ್ತಾರೆ ಸೂತ್ರ ಉಪನಿಷತ್ತು ಮತ್ತು ಗೀತ ಇದು ಮೂರನ್ನು ಕೊಟ್ಟವರು ಯಾರು ಈ ಮೂರನ್ನೂ ಕೊಟ್ಟವರು ಬಾಧರಾಯಣ ದೇವರು ಅವರ ಬಗ್ಗೆ ಒಬ್ಬರನ್ನು ಒಪ್ಪಿಟ್ಟುಕೊಂಡ್ರ ಅವರ ಚರಿತ್ರೆಗೆ ಹತ್ತಿದ ಕಳಂಕವನ್ನು ಯಾರಾದರೂ ನಿವಾರಣೆ ಮಾಡಿದಿರ ಹಾಗಾದ್ರೆ ಇವರೆಲ್ಲ ಏನು ಆಪೋರ್ಚುನಿಸ್ಟ್ಗಳು ಅಯೋಗ್ಯರು ತಮ್ಮ ತಮ್ಮ ಅವಕಾಶ ಸಾಧಕರಷ್ಟೇ ತಮಗೇನು ಬೇಕಾಗಿತ್ತೋ ಮಾಡಿಕೊಂಡ್ರು ಚಕ್ಕರೆ ಅಂತ ಹೋದರು ಅಷ್ಟೆ ತಮ್ಮ ಗ್ರಂಥ ಕೊಟ್ಟು ತಮ್ಮ ಗುರುಸ್ಥಾನೀಯರಾದಂತಹ ಬದನಾಯಣ ದೇವರ ವೇದವ್ಯಾಸದೇವರ ಮಹತ್ವವನ್ನು ಒಬ್ಬರಾದರೂ ಸಾಧಿಸಿದ್ರ ಅದನ್ನು ಮಾಡಿದವರು ಅಂತಂದರೆ ಒಬ್ಬರೇ ವಿಜಯ ಶಿಷ್ಯರು ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾತ್ರ ಪ್ರತಿ ಗ್ರಂಥದಲ್ಲಿ ಎಲ್ಲ ಯಾವುದೋ ಒಂದು ಗ್ರಂಥದಲ್ಲಿ ಆರಂಭದಲ್ಲಿ ಶುರು ಮಾಡಿದ್ದಾರೆ ದ್ವಾಪರೆಯ ಸರ್ವತ್ರ ಜ್ಞಾನ ಕೊಲೆ ತನ್ನ ನಿರ್ಣಯ ಬ್ರಹ್ಮರುದ್ರೇಂದ್ರಾದಿಪಿರ ಅರ್ಥಿತ ನಾರಾಯಣ ವ್ಯಾಸತ್ವೇನ ಅವತತಾರ ಇದು ಯಾರು ಅಂತಂದ್ರೆ ನಾರಾಯಣ ನಷ್ಟ ಧರ್ಮ ಲೋಕಜ್ಞಾನ ಕೃಪಾಲವಿಹಿ ಬ್ರಹ್ಮರುದ್ರೇಂದ್ರಾದ ಬ್ರಹ್ಮರುದ್ರೇಂದ್ರಾದಿಪಿರ ಅರ್ಥಿತ ನಾರಾಯಣ ವ್ಯಾಸತ್ವೇನ ಅವತತಾರ ಗೀತಾಭಾಷ್ಯದಾದಿಯಲ್ಲಿ ಯಾವ ಗ್ರಂಥ ತೋಳಿ ಆದಿಯಲ್ಲಿ ಮೊದಲು ಈ ವಿಚಾರ ಹೇಳ ಹಾಗೆ ಮುಂದೆ ಹೋಗ್ತ ಒಬ್ಬ ದಾರ್ಶನಿಕರನ್ನ ಪರಮ ಪ್ರಾಮಾಣಿಕ ದಾರ್ಶನಿಕರನ್ನ ನಾವು ನೋಡಬಹುದು ಅಂದರೆ ಅದಕ್ಕೇವಲ ಶ್ರೀಮದಾಚಾರ್ಯರೇ ಹೊರತು ನೀವು ಯಾರೂ ಅಲ್ಲ ಇದ್ದರೂ ಬೇಕಾದ್ರೂ ತೋರಿಸು ನಿಮ್ಮಲ್ಲಿ ಅದಕ್ಕೇನಾದರೂ ಉತ್ತರ ಇದ್ದರೆ ಇಲ್ಲ ಇಲ್ಲ ನಮ್ಮವ್ರಿಗೂ ಹೀಗೆ ಹೇಳಿದ್ದಾರೆ ಅಂತ ಇದ್ದರೆ ನೀವು ತೋರಿಸು ಸಮರ್ಥನೆ ಮಾಡಬೇಕಾದ ಕರ್ತವ್ಯ ಎಲ್ಲರಿಗೂ ಇದೆ ಲೋಕದಲ್ಲಿ ಎಂಥಾದ್ದು ಹಟ್ಟೆ ಹೊಡಿತಾ ಇದ್ದಾರೆ ಪುರಾಣ ಕರ್ತವ್ಯ ವಿಚಾರ ಜಾತಃ ಪುರಾಣ ವರ್ತಾವ್ಯ ವಿಚಾರ ಜಾತಃ ಇವರನ್ನು ವ್ಯವಿಚಾರದಿಂದ ಹುಟ್ಟಿದವರು ಎಂಥಾದ್ದು ಹರಡ ಹೊಡಿತಾ ಇದ್ದಾರೆ ಉತ್ತರ ಕೊಡೋದು ಕಡೆ ಇದಕ್ಕೆ ಹತ್ತನೇ ಅಧ್ಯಾಯವನ್ನು ಅದಕ್ಕೆ ಪೂರ್ಣ ಉತ್ತರ ಕೊಟ್ಟು ಆಚಾರ್ಯ ಹನ್ನೊಂದರಿಂದ ಮೂವತ್ತೆರಡರ ತನಕ ಇಪ್ಪತ್ತೆರಡು ಅಧ್ಯಾಯಗಳಲ್ಲಿ ವಿಸ್ತಾರವಾದ ಕ್ರಮದಲ್ಲಿ ಹರಿವಂಶದ ಚರಿತ್ರೆಯನ್ನು ಸೇರಿಸಿಕೊಂಡು ಅಂದರೆ ಕೃಷ್ಣ ಚರಿತ್ರೆ ಇದು ಇನ್ನೊಬ್ಬರು ಮಾನ್ಯ ಈ ಕೆಲಸ ಕೃಷ್ಣ ಏನು ಮಾಡ್ತಾ ಇದ್ದಾಗ ಪಾಂಡವರು ಏನು ಮಾಡ್ತಾ ಇದ್ದರು ಪಾಂಡವರೇನು ಮಾಡ್ತಾ ಇದ್ದಾಗ ಕೃಷ್ಣ ಏನು ಮಾಡ್ತಾ ಇದ್ದರು ಯಾದವರಿಗೂ ಪಾಂಡವರಿಗೂ ವಯಸ್ಸಿನ ಅಂತರಾದಿಗಳಂದು ಎಷ್ಟಟ್ಟಿದ್ದಾಗ ಇದು ಯಾರು ತೋರಿಸಿಲ್ಲ ನೀವು ಭಾಗವತ ನೋಡಿದ್ರೆ ಕೆಟ್ಟ ಚರಿತ್ರೆ ಗೊತ್ತಾಗುತ್ತೆ ಭಾರತ ನೋಡಿದರೆ ಪಾಂಡವರ ಚರಿತ್ರೆ ಗೊತ್ತಿಲ್ಲ ಈ ಎರಡನ್ನೂ ಹೊಂದಾಣಿಕೆ ಮಾಡಿ ಕಾಲಮಾನವನ್ನು ಹೀಗೆ ಅಂತ ನಿರ್ಣಯ ಏಕೈಕ ಆಚಾರ್ಯರು ಅದು ಕೇವಲ ಶನ್ಮದಾಚಾರ್ಯರು ಮತ್ತೊಬ್ಬರಲ್ಲ ಅದು ಭಗವತ್ಪಾದರಲ್ಲೇ ಮತ್ತೊಬ್ಬರಲ್ಲ ಅದು ಇಂತಿಂತಹ ಹೊಸ ಹೊಸ ಅದ್ಭುತವಾದ ಮಾರ್ಗದರ್ಶನ ಆವಿಷ್ಕಾರ ಪ್ರಾಮಾಣಿಕ ತತ್ವ ನಿರೂಪಣೆ ಇದನ್ನೆಲ್ಲ ನೋಡಬಹುದು ಅಂದರೆ ಅದು ಕೇವಲ ಇಲ್ಲಿ ಮಾತು ಈಗ ರಾಮರೂಪ ತನಕ ಬಂದಿತ್ತು ಕೃಷ್ಣರೂಪದ ಚರಿತ್ರೆ ಆಯಿತು ಅದು ಕಡೆಗೆ ಅಧ್ಯಾಯದಲ್ಲಿ ಬುದ್ಧರೂಪ ಕಲಿಕೆ ರೂಪಗಳನ್ನು ಚಿತ್ರಣ ಮಾಡಿ ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನು ವರ್ಣನೆ ಮಾಡಿ ಎಲ್ಲ ಗ್ರಂಥ ಯದುವೆ ಆಸ್ತಿ ಅವರಿಗೆ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಪಕ್ಷಿ ನೋಟ ಹೊರ ನಾವು ನೋಡಿದರೆ ಮೂವತ್ತೆರಡು ಅಧ್ಯಾಯಗಳಲ್ಲಿ ಏನಿದೆ ಇದನ್ನು ವಾದನಾಡಲು ಸ್ವರೂಪರು ತಮ್ಮ ಭಾವಪ್ರಕಾಶಿಕ ಟಿಪ್ಪಣಿಯಲ್ಲಿ ಸುಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಡ್ತಾರೆ ಅಧ್ಯಯನ ಮಾಡಿದವರಿಗೆ ವೇದ್ಯ ಇದು ಆದರೆ ಹೀಗೆ ಅಂತ ನಿಖರವಾಗಿ ಅದನ್ನು ತೋರಿಸಿಕೊಟ್ಟ ಮಹಾನುಭಾವರು ಅದಿರಾಜು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ ನಮಗೆ ಅಂತಾದ್ರೂ ಈ ಕ್ರಮದಲ್ಲಿ ನಾವು ಹೊರನೋಟದಿಂದ ಒಂದು ಸಂಕ್ಷೇಪವಾಗಿ ಅದರ ಪಕ್ಷಿ ಪರಿಚಯ ಆದ ಮೇಲೆ ಒಳಗಿಳಿದಾಗ ನಮಗೆ ಯಾವ ಸಲ ಯಾವ ತಪ್ಪು ಯಾವ ರೀತಿ ಆಚಾರ್ಯರ ನಿರೂಪಣೆಯ ಶೈಲಿ ಇದೆ ಅದನ್ನೆಲ್ಲ ಒಳಗಿಳಿದು ನೋಡ್ಬೋದು ಯಾಕೆ ತುಂಬ ದೊಡ್ಡ ಜನ ಸಹ ಏನು ಹೇಳ್ತಾ ಇದ್ದಾರಪ್ಪ ಅಂತ ಮೊದಲು ಪರಿಚಯನೇ ಆಗದೆ ಇದ್ದಾಗ ಸುಮ್ಮನೆ ಸಮುದ್ರದ ಮಧ್ಯದಲ್ಲೋ ಕಾಡು ಮಧ್ಯದಲ್ಲೋ ಬಂದು ಹಾಗೆ ನನ್ನ ನಕ್ಷೆ ಬೇಕಲಿಕ್ಕೆ ನಕ್ಷೆ ಇತ್ತು ಅಂತಂದರೆ ಅವಾಗ ಯಾವುದೇ ರೀತಿಯಲ್ಲಿ ನಾವು ದಾರಿ ತಪ್ಪುವುದು ಅದಕ್ಕೊಂದು ಹೊರನೋಟವನ್ನು ವಾದಿರಾಜರು ಅವತರಣಿಕೆಯ ರೂಪದಲ್ಲಿ ಹೀಗೆ ತೋರಿಸಿಕೊಡ್ತಾರೆ ಕ್ರಮದಲ್ಲಿ ಇವತ್ತಿನ ದಿವಸ ಆರಂಭಿಕವಾಗಿ ಅದನ್ನು ನೋಡ್ತಾ ಮಂಗಳಾನುಷ್ಠಾನದಿಂದಲೂ ಕೂಡ ಮಂಗಳಾನುಷ್ಠಾನದಲ್ಲಿ ಎಷ್ಟು ಚಮತ್ಕಾರ ಇಟ್ಟಿದ್ದಾರೆ ಆಚಾರ್ಯರು ಇತ್ಯಾದಿಗಳಿಂದ ಪ್ರಾಯ ಒಂದೊಂದು ದಿವಸಕ್ಕೆ ಒಂದೊಂದು ಅಧ್ಯಾಯಗಳಂತೆ ಪರಿಚಯ ಮಾತ್ರ ಪೂರ್ಣ ಎಲ್ಲ ವರ್ಣನೆ ಮಾಡಲಿಕ್ಕಾಗಲ್ಲ ಆಚಾರ್ಯರ ನಿರೂಪಣೆಯ ಶೈಲಿ ಹೇಗಿದೆ ಆ ನಿರೂಪಣೆಯ ಬೆಂಬಲವನ್ನು ಆ ಗೈಡೆನ್ಸ್ ಮಾರ್ಗದರ್ಶನವನ್ನು ನಾವು ಇಟ್ಟುಕೊಂಡ್ರೆ ಯಾವ ಶಾಸ್ತ್ರವನ್ನು ಬೇಕಾಗಿದ್ದರು ಎಂಥವರು ಯಾಕೆ ಎಲ್ಲರೂ ನೋಡಬಹುದಾದಂಥದ್ದು ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಶಾಸ್ತ್ರಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ವಿರೋಧ ಬಂದ ತಕ್ಷಣ ಆ ವಿರೋಧಿ ದುರ್ಬಲ ಅಂದರೆ ಪ್ರಾಬಲ್ಯ ದೌರ್ಬಲ್ಯಗಳನ್ನೇ ಹೇಗೆ ವಿಚಾರ ಮಾಡಬೇಕು ಅನ್ನೋದನ್ನು ಬಹಳ ಸೊಗಸಾಗಿ ಹೇಗೆ ಆಚಾರ್ಯರು ತಿಳಿಸಿಕೊಡ್ತಾರೆ ಅನ್ನೋದನ್ನು ನಾಳೆಯಿಂದ ಯಥಾಶಕ್ತಿ ಇನ್ನೂ ಅನೇಕ ದಿವಸಗಳಿದ್ದಾವೆ ಅದರಲ್ಲಿ ಯಥಾಶಕ್ತಿ ನೋಡೋಣ ಇದನ್ನು ಪೂಜ್ಯ ಆಚಾರ್ಯರ ಬಾಯಿಗೆ ಕೇಳಬೇಕು ಅವರ ಆಕ್ರಮದಲ್ಲಿ ಅವರು ಭಾರತ ಆಗಲಿ ತಾತ್ಪರ್ಯ ಆಗಲಿ ಯಮಕ ಭಾರತ ಆಗಲಿ ಅದೇ ರೀತಿಯಲ್ಲಿ ಅವರ ಸ್ವತ್ತು ಆ ಉಚ್ಚಸ್ವರದಲ್ಲಿ ಅದರ ಮರಗಂಡವರು ಅದು ನಿರೂಪಣೆ ಮಾಡ್ತಾಯಿತ್ತು ಅದರಿಂದ ವಾದಸ್ಮರಣೆಯನ್ನು ಮಾಡ್ತಾ ಅವರನ್ನು ಪ್ರಾರ್ಥನೆ ಮಾಡಿ ನಿಂತು ನಡೆಸಲಿ ಅಂತ ಅವರನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ಸುಮ್ಮನೆ ಒಂದಷ್ಟು ಆರಂಭ ಮಾತ್ರ ಇವತ್ತು ಮಾಡ್ತಾ ಮಂಗಳಾನುಷ್ಠಾನದಿಂದ ಯಾವ ಕ್ರಮದಲ್ಲಿ ಆಚಾರ್ಯರು ವಿಷಯ ಪ್ರವೇಶ ಮಾಡಿದ್ದಾರೆ ಅಂತ ನಾಳೆ ನೋಡುವಂತೆ ಯಥಾಮದ ಶ್ರೀಕೃಷ್ಣಾರ್ಥಸ್ತು ಹರೆಯ ್ರಾಹ್ಮಣ್ಯ ಅದೇ ಇಲ್ಲ ಶನಿವಾರ ಇರೋದು